मदलिए शांति मंत्रवे गुरी हेल्क दय स्थापकाय च धर्म सर्वधर्मस्वरूपिणी अवतार वरिष्ठ ವಸು ವಸು ಕಂ ಸಚಾಣೂರದ ದೇವೀ ಪರಮಂದ ೇ ಜಗದ್ಗುರು ಜಯತಿ ಜಗತಿ ಮಾಯಕಾಯವಸ್ತೆ ವಚನವಚನ ಕೇವಲ ್ರವೋಯ ಸಕಲಕುಶ ಪಾತ್ರ ಬ್ರಹ್ಮಪುತ್ರಸ್ಮಿ ಇದನ್ನು ಪ್ರತಿ ತರಗತಿಯ ಮೊದಲು ಆರಂಭದಲ್ಲಿ ಹೇಳೋಣ ಕಳೆದ ತರಗತಿಯಲ್ಲಿ ನಾಲ್ಕನೇ ಸೂತ್ರವನ್ನು ನೋಡಿದ್ವಿ ಎಲ್ಲ ಕುಮಾನ್ ಸಿದ್ಧೋ ಭತಿ ಅಮೃತೋಭವತಿ ತೃಪ್ತೋ ಭವತಿ ಈ ಸೂತ್ರ ನಾಲ್ಕು ಸೂತ್ರ ಐದು ಮತ್ತು ಸೂತ್ರ ಆರಲ್ಲಿ ನಾರದರು ಯಾರು ಪರಮಭಕ್ತಿಯನ್ನು ಪಡೆದಿದ್ದಾನೋ ಅವನ ಪ್ರಯೋಜನವನ್ನು ವಿವರಿಸ್ತಾ ಇದ್ದಾರೆ ಏನು ಪ್ರಯೋಜನ ಪರಮಭಕ್ತಿ ಪ್ರಾಪ್ತಿಯಿಂದ ಏನು ಪ್ರಯೋಜನ ಮನುಷ್ಯನಿಗೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ ಫಸ್ಟು ಸ್ವರೂಪ ಆಯಿತು ಆ ಸ್ವರೂಪ ರೂಪ ಆದಮೇಲೆ ಸ್ವರೂಪ ಆಯಿತು ಈಗ ಪ್ರಯೋಜನವನ್ನು ಹೇಳ್ತಾ ಇದ್ದಾರೆ ಇದಾದ ನಂತರ ಮುಂದೆ ಬರುವಂತಹ ಎಲ್ಲ ಸೂತ್ರಗಳಲ್ಲೂ ಈ ಭಕ್ತಿಗೆ ಸಾಧನೆ ಏನು ಹೇಗೆ ಭಕ್ತಿಯನ್ನು ನಮ್ಮ ನಿತ್ಯ ಜೀವನದಲ್ಲಿ ನಾವು ಸಾಧಿಸಿಕೊಳ್ಬೇಕು ಗಳಿಸ್ಕೊಳ್ಬೇಕು ಅನ್ನುವಂಥ ಒಂದು ರಹಸ್ಯವನ್ನು ಹೇಳಲಿದ್ದಾರೆ ಅದಕ್ಕಿಂತ ಮುಂಚೆ ಈಗ ನಮಗೆ ಅವರು ಏನು ಪ್ರಯೋಜನ ಭಕ್ತಿ ಪ್ರಾಪ್ತಿಯಿಂದ ಏನು ಪ್ರಯೋಜನ ಕಳೆದ ತರಗತಿಯಲ್ಲಿ ನಾವು ವಿಚಾರವನ್ನು ಮಾಡಿದ್ವಿ ಎಲ್ಲದ್ವಾ ಉಮಾ ಸಿದ್ಧೋ ಭವತಿ ಅವನು ಸಿದ್ಧನಾಗ್ತಾನ ಯಾರು ಪರಮಭಕ್ತಿಯನ್ನು ಪಡಿತಾನೋ ಆತ ಸಿದ್ಧಿಯನ್ನೂ ಕೂಡ ಅಯಾಚಿತವಾಗಿ ಪಡೆಯುತ್ತಾನೆ ಅಂದರೆ ಕೇರಲೆಯೇ ಪಡೆಯುತ್ತಾನೆ ಇದೊಂದು ಸಿದ್ಧೋ ಭವತಿ ಅಮೃತೋ ಭವತಿ ಅಮೃತೋ ಅಂತ ಹೇಳಿದ್ರೆ ಅತ್ಯಂತ ಸಿಹಿಯಾಗುತ್ತಾನೆ ಅನ್ನೋದು ಒಂದರ್ಥ ಭಕ್ತಿ ಎಷ್ಟು ಸಿಹಿಯೋ ಸ್ವಾದುವೋ ಅಷ್ಟೇ ಆ ಭಕ್ತನು ಕೂಡ ಸ್ವಾದು ಸಿಹಿ ಸಿಹಿಯಾದ ವ್ಯಕ್ತಿತ್ವವನ್ನು ಹೊಂದಿರ್ತಾನೆ ಮತ್ತು ಇನ್ನೊಂದು ಅರ್ಥ ಏನಂತ ಹೇಳಿದ್ರೆ ಅವನು ನಿತ್ಯ ಮುಕ್ತನಾಗುತ್ತಾನೆ ಮೋಕ್ಷವನ್ನು ಪಡೆಯುತ್ತಾನೆ ಹೀಗಾಗಿ ಆತ ಅಮೃತನಾಗುತ್ತಾನೆ ಅಮೃತ ಸ್ವರೂಪನಾಗುತ್ತಾನೆ ಮುಕ್ತಿಯೇ ಸಿಕ್ಕದ ಹಾಗಲಕವತ್ ಅಂತ ಹೇಳ್ತಾನೆ ಅವನಿಗೆ ಅಂಗೈಯ ಮೇಲಿನ ನೆಲ್ಲಿಕಾಯಿಯಂತೆ ಮುಕ್ತಿಯವನಿಗೆ ಹಾಗೆ ಅಷ್ಟು ಸುಲಭವಾಗಿ ಸಿದ್ಧಿಸ್ತದೆ ಯಾವ ಬೇಕಾದರೂ ಮುಕ್ತನಾಗಬಹುದು ಭಗವಂತನ ನಾಮವನ್ನು ಹೇಳ್ಕೊಂಡು ಲೀಲೆಯನ್ನು ಮಾಡ್ತಾ ಇರ್ಬೋದು ಪ್ರಪಂಚದಲ್ಲಿ ಎರಡಕ್ಕೂ ಅವನಿಗೆ ಆಸ್ಪದವಿದೆ ಸಾಕು ಇನ್ನೇನು ಆಟ ಸಾಕು ಅಂತ ಹೇಳಿದಾಗ ಅವನಿಗೆ ಮುಕ್ತಿ ಇಲ್ಲೇ ಇದೆ ಕಂಡು ಹೋಗ್ಬೋದು ಇಷ್ಟು ಸಹಜವಾಗಿ ಸುಲಭವಾಗಿ ಅವನಿಗೆ ಅಮೃತ ಸಿಗ್ತದೆ ಆ ಮುಕ್ತಿಯನ್ನು ಸಿಗ್ತದೆ ನಂತರ ತೃಪ್ತೋ ಭವೀ ಆತ ತೃಪ್ತನಾಗುತ್ತಾನೆ ಅಲ್ಲಿಯವರೆಗೂ ಮನುಷ್ಯನಿಗೆ ತೃಪ್ತಿ ಅಂತಕ್ಕಂಥದ್ದು ಸಿಗುವುದಿಲ್ಲ ಕೇವಲ ಅದೊಂದು ಮರೀಚಿಕೆ ಅಷ್ಟೇ ತೃಪ್ತಿ ಅಂತಕ್ಕಂಥದ್ದು ಕೇವಲ ಮರೀಚಿಕೆ ಈವತ್ತಿನ ಸೂತ್ರಕ್ಕೆ ಹಿಂದಿನ ತರಗತಿಯಲ್ಲಿ ಪೀಠಿಗೆ ಹಾಕಿದ್ದೆ ಯತ್ ಪ್ರಾಪ್ಯ ನ ಕಿಂಚಿತ್ ವಾಂಚಲಿ ಶೋಚತಿ ನ ಕಿಂಚಿತ್ೇಷ್ ನ ಕಿಂಚಿತ್ ರಣತೆ ನ ಕಿಂಚಿತ್ ಈ ಕಿಂಚಿತ್ ಪದ ಒಂದೇ ಬಾರಿ ಇದೆ ಆದ್ರೆ ನಾವು ಅದನ್ನ ಪ್ರತಿಯೊಂದು ಪದಕ್ಕೂ ಅನ್ವಯ ಮಾಡ್ಕೊಳ್ಬೇಕು ಅದನ್ನು ಅನ್ವಯ ಅಂತ ಹೇಳ್ತಾರೆ ಒಂದಿಷ್ಟ ಆದರೂ ಕಿಂಚಿತ್ತಾದರು ಅಂತ ಹೇಳ್ತೀವಲ್ಲ ಅದೇ ಕನ್ನಡ ಹೇಳುವಂತಹ ಕಿಂಚಿತ್ತೆ ಇಲ್ಲಿ ಸಂಸ್ಕೃತದಲ್ಲಿ ಇರ್ತಕ್ಕಂಥ ಒಂದಿಷ್ಟ ಆದರೂ ಕಿಂಚಿತ್ತಾದರೂ ದೇಶ ಮಾತ್ರವಾದರು ಲವ ಮಾತ್ರವಾದ್ರು ತಿಲ ಮಾತ್ರವಾದರು ಇಲ್ಲದಕ್ಕೂ ಅರ್ಥ ಕಿಂಚಿತ್ ನ ಕಿಂಚಿತ್ ವಾಂಚನ ಅವನ ಅವನೇನನ್ನೂ ಬಯಸಹು ಭಕ್ತನಾದವನು ಏನನ್ನೂ ಬಯಸಹು ಯಾ ಎಲ್ಲ ಬಯಕೆಗಳು ಅವನಲ್ಲಿ ಅರಿಸಿ ಹುಟ್ಟುತ್ತವೆ ಈ ಬಯಕೆ ಅಂತಕ್ಕಂಥದ್ದು ಆಸೆ ಅಂತಕ್ಕಂಥದ್ದು ಮನುಷ್ಯನಲ್ಲಿ ಸಹಜವಾಗಿಯೇ ಇರ್ತಕ್ಕಂಥದ್ದು ಅಜ್ಞಾನ ಯಾವಾಗ ಹುಟ್ಟಿದೋ ಅಜ್ಞಾನದ ಜೊತೆ ಜೊತೆಗೆ ಈ ಬೇಕು ಅನ್ನೋದು ಹುಟ್ಟಿತು ಯಾವಾಗ ಹುಟ್ಟು ಅಂದರೆ ಗೊತ್ತಿಲ್ಲ ಬೇಕು ಅನ್ನೋದು ಹುಟ್ಟು ಅಜ್ಞಾನ ಬಂದ ತಕ್ಷಣ ಅದಕ್ಕೆ ಉಪನಿಷತ್ತಿನಲ್ಲಿ ಬ್ರಹ್ಮನಿಗೆ ಅವಿದ್ಯೆಯನ್ನು ಕಲ್ಪನೆ ಮಾಡಿ ಹೇಳಲಾಗ್ತಾ ಇದೆ ಒಂದೊಂದು ಉಪನಿಷತ್ತಲ್ಲಿ ಸೋ ಕಾಮಯತ ಅಂತ ಹೇಳ್ತಾರೆ ಅವನು ಕಾಮಿಸಿದನು ಅಂತ ಭಗವಂತನು ಕಾಮಿಸಿದನು ಇಚ್ಛಿಸಿದನು ಬಯಸಿದನು ಬಹುಸ್ಯಾಮ್ ಪ್ರಜಾ ಅಂದರೆ ನಾನು ಹೆಚ್ಚಾಗುತ್ತೇನೆ ನಾನು ಬಹುವಾಗುತ್ತೇನೆ ನಾನು ಒಬ್ಬನೇ ಇದ್ದೀನಲ್ಲ ಬೇಜಾರಾಗ್ತಾ ಇದೆಯಲ್ಲ ನಾನು ಬಹುವಾಗುತ್ತೇನೆ ಆಟವಾಡಲಿಕ್ಕೆ ಲೀಲೆ ಆಡಲಿಕ್ಕೆ ಅಂತ ಕೇವಲ ಇದು ಉಪನಿಷತ್ತಿನಲ್ಲಿ ನಮ್ಮ ಅಜ್ಞಾನವನ್ನೇ ಅಲ್ಲ ಆರೋಮವಾಗಿ ಹೇಳ್ತಾ ಇದ್ದಾರೆ ಅಷ್ಟೇ ಇನ್ನೇನಿಲ್ಲ ಈಗ ನಿಮಗೆಲ್ಲ ಒಂದು ಪ್ರಶ್ನೆ ಉದ್ಭವಿಸುತ್ತದೆ ಮನಸ್ಸಿನಲ್ಲಿ ಪ್ರಪಂಚ ಹೇಗೆ ಹುಟ್ಟಿತು ಅಂತ ಅದಕ್ಕೆ ನಿಮಗೊಂದು ಕತೆ ಹೇಳೋಬೇಡುವ ಆ ಕತೆ ಹೇಳಲಿಕ್ಕೆ ಹುಟ್ಟು ಹಾಕಿದ್ರು ಹೇಗಪ್ಪ ಅಂತ ಹೇಳಿದ್ರೆ ಒಂದಾನೊಂದು ಕಾಲದಲ್ಲಿ ಯಾವ ಕಾಲ ಅಂತ ಕೇಳ್ಬೇಡಿ ಒಂದಾನೊಂದು ಕಾಲದಲ್ಲಿ ಆದಿ ಕಾಲದಲ್ಲಿ ಪುರ ಅಂತ ಹೇಳ್ತಾರೆ ಪುರಾಣದಲ್ಲಿ ಪುರ ಅಂತ ಹೇಳ್ತಾರೆ ಅದು ಯಾವಾಗ ಹಿಂದೆ ಅಂದ್ರೆ ಗೊತ್ತಿಲ್ಲ ಹಿಂದೆ ಅತ್ಯಂತ ಆದಿಯಲ್ಲಿ ಬ್ರಹ್ಮನ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಹುಟ್ಟಿತು ಸೃಷ್ಟಿ ಮಾಡುತ್ತೇನೆ ಎಂಬುದಾಗಿ ಅದನ್ನು ಹೇಳ್ತಾ ಇದ್ದಾರೆ ಒಗ್ನಿಶಕ್ತರು ಈ ಕಾಮದ ಬೀಜ ಅಂತಕ್ಕಂಥದ್ದು ಹಾಗೆ ಹುಟ್ಟು ಹುಟ್ಟಬೇಕಾದ್ರೆ ಕಾಮದ ಬೀಜ ಇರಬೇಕು ಬೇಕು ಅಂತಕ್ಕಂಥದ್ದು ಇರಬೇಕು ಇಂಥದ್ದಾಗಬೇಕು ಅಂತ ಇರಬೇಕು ಸಾಮಾನ್ಯವಾಗಿ ಈಗ ನಾವು ಅಜ್ಞಾನದಿಂದ ಇದ್ದೇವೆ ಅಂತ ಈಗ ಒಂದು ಸಿದ್ಧಾಂತ ಸಾಮಾನ್ಯವಾಗಿ ಎರಡು ಬಗೆಯ ಬಯಕೆಗಳು ಇರ್ತದೆ ಒಂದನೆಯ ಬಗೆಯ ಬಯಕೆ ಏನಪ್ಪ ಅಂತ ಹೇಳಿದ್ರೆ ಶರೀರಕ್ಕೆ ಸಂಬಂಧಪಟ್ಟಂತೆ ನಾನು ಶರೀರ ಅಂಥೇಳಿ ನನಗಾಗಲೇ ಒಂದು ಅಷ್ಟು ಅಜ್ಞಾನ ಕವಿದಿದೆ ಅದನ್ನು ಬಿಡಿಸ್ಬೇಕಾದ್ರೆ ಆ ಜ್ಞಾನವೇ ಬೇಕು ಭಗವಂತನ ಕೃಪೆ ಬೇಕು ಪ್ರಸಾದ ಬೇಕು ಆ ಅಜ್ಞಾನದಲ್ಲಿ ನನಗೆ ಎಷ್ಟು ಬೇಕು ಶರೀರ ರಕ್ಷಣೆಗೆ ಎಷ್ಟು ಬೇಕೋ ಅಷ್ಟು ಅಗತ್ಯವಿರುವಂತಹ ವಸ್ತುಗಳು ಬೇಕು ಇದು ಎಲ್ಲರೂ ಹೋಗ್ತಕ್ಕಂಥದ್ದು ಆಹಾರ ಬೇಕು ಶರೀರ ಪೋಷ ಪೋಷಣೆಗೆ ಆಹಾರ ಬೇಕು ಬಾಯಾರಿಕೆಯಾದರೆ ಕುಡಿಲಿಕ್ಕೆ ಪಾನೀಯ ಬೇಕು ಮತ್ತು ಈ ಶರೀರದ ರಕ್ಷಣೆಗೆ ಬಟ್ಟೆ ಬೇಕು ಆಸರೆ ಬೇಕು ಇದಿಷ್ಟು ಸಾಮಾನ್ಯವಾದ ಬಯಕೆಗೆ ನಂತರ ಇದೆಯಲ್ಲ ಇದಾದ ಮೇಲೆ ಬರ್ತಕ್ಕಂತಹ ಬೇಡ ಇದೆಯಲ್ಲ ಇದು ಅಜ್ಞಾನ ಮೇಲೆ ಅಜ್ಞಾನ ಅಜ್ಞಾನ ಮೇಲೆ ಅಜ್ಞಾನ ಅದನ್ನು ಬಿಲ್ಡಿಂಗ್ ಕಟ್ಕೊಂಡು ಹೋಗ್ತಾ ಇರುತ್ತೆ ಫ್ಲ್ಯಾಟ್ ಫ್ಲ್ಯಾಟ್ ಕಟ್ಕೊಂಡು ಹೋಗ್ತಾ ಇರುತ್ತೆ ನಿಜವಾದ ನೀವು ನಮಗೆ ಬೇಕಾ ಈ ವಸ್ತುಗಳೆಲ್ಲ ಬೇಕಾ ಅಂತ ಒಂದು ಪ್ರಶ್ನೆ ಮಾಡಿದರೆ ನಮ್ಗೆ ಆಶ್ಚರ್ಯವಾಗುತ್ತೆ ಪ್ರಶ್ನೆ ಮಾಡಿದಾಗ ಅದು ಸಿಗುವುದಿಲ್ಲ ಓಡೋಗುತ್ತೆ ಅಯ್ಯೋ ಇದೆಲ್ಲ ಬೇಡದಿತ್ತಲ್ಲ ನಮಗೆ ಅಂತ ಯಾವಾಗ ನಾವು ಪ್ರಶ್ನೆ ಮಾಡುವುದಿಲ್ಲವೋ ಆ ಒಂದು ಕತ್ತಲೆಯಲ್ಲಿ ಬಂದು ಸೇರ್ಕೊಂಡ್ಬಿಡ್ತದೆ ಬೇಕು ಅನ್ನೋದು ನಂತರ ಅದರ ಕೆಲಸವನ್ನು ಶುರು ಮಾಡ್ತದೆ ಈ ಕತ್ತಲೆ ಅಂದರೆ ಅಜ್ಞಾನ ವಿಚಾರ ಮಾಡದೇ ಇರುವಂತಹ ಸಮಯವೇ ಕತ್ತಲೆ ಆ ಸಮಯದಲ್ಲಿ ಬಂದು ಬೇಕು ಅನ್ನೋದು ನಾವು ತೃಪ್ತರಾಗೇ ಇರ್ತೇವೆ ಎಲ್ಲಿಯ ತನಕ ಅಡ್ವರ್ಟೈಸ್ಮೆಂಟ್ ನೋಡೋದಿಲ್ವೋ ಅಲ್ಲಿಯ ತನಕ ಯಾವಾಗ ಅಡ್ವರ್ಟೈಸ್ಮೆಂಟ್ ಶುರುವಾಯಿತೋ ನೋಡ್ತಾ ಇದ್ವಿ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದೆಯೋ ಆವಾಗ ಶುರುವಾಯಿತು ಅದರ ಲೀಲೆಯೆಲ್ಲ ಈ ಅಡ್ವಟೈಸ್ಮೆಂಟ್ನವ್ರಿಗೆ ಭಗವದ್ಗೀತೆ ತುಂಬ ಚೆನ್ನಾಗಿ ಗೊತ್ತು ಅವ್ರ ಭಗವದ್ಗೀತೆ ಫಿಲಾಸಫಿ ಏನಿದೆಯೋ ಅದನ್ನು ಅರಿತುಕೊಂಡೇ ಈ ಅಡ್ವರ್ಟೈಸ್ಮೆಂಟನ್ನೆಲ್ಲ ರೂಪಿಸ್ತಾ ಇರ್ತದೆ ಈ ಅಡ್ವರ್ಟೈಸ್ಮೆಂಟ್ ಹಿಂದೆ ದೊಡ್ಡ ಸೈಕಾಲಜಿ ಇದೆ ಅಡ್ವರ್ಟೈಸ್ಮೆಂಟ್ ಒಂದು ವಿಭಾಗವೇ ಇದೆ ಅಡ್ವರ್ಟೈಸ್ಮೆಂಟ್ ಒಂದು ಇಂಡಸ್ಟ್ರಿನೇ ಅದರ ಹಿಂದೆ ಅವ್ರು ಸೈಕಾಲಜಿ ಸ್ಟಡಿ ಮಾಡ್ತಾರೆ ಮನುಷ್ಯನಿಗೆ ಎಷ್ಟು ಸೆಕೆಂಡಿನವರೆಗೆ ಒಂದು ಅಡ್ವರ್ಟೈಸ್ಮೆಂಟ್ ಜಾಹೀರಾತನ್ನು ತೋರಿಸಿದರೆ ಅವನು ಈ ಒಂದು ಕಂಪನಿಯ ಉತ್ಪಾದನೆಯನ್ನು ಚಕ್ಕನೆ ತೆಗೆದುಕೊಳ್ಳುತ್ತಾನೆ ಮರುಮಾತಿಲ್ಲದೆ ಪ್ರಶ್ನೆ ಇಲ್ಲದೆ ನನಗೆ ಬೇಕೋ ಬೇಡವೋ ಕೇಳುವುದೇ ಇಲ್ಲ ಒಡನೆಯೇ ಅಡ್ವಟೈಸ್ಮೆಂಟ್ ನೋಡಿದ್ದಾಯಿತು ಅದೇನದು ಭಗವದ್ಗೀತೆಯೇ ಧ್ಯ ವಿಷಯಾನ್ಸ ಸಂಘ ಹತ್ಯು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮ ಕಾಮಾತ್ ಕ್ರೋಧೋ ಬಿ ಜಾಯತೆ ಅವ್ರಿಗೆ ಅದೆಲ್ಲ ಬೇಕಾಗಿಲ್ಲ ಕ್ರೋಧ ತನಕ ಬೇಕಾಗಿಲ್ಲ ಅವ್ರ ಅವ್ರ ಕೆಲಸ ಆಗಬೇಕಾಗಿರೋದು ಕಾಮ ತನಕ ಈಗ ಏನು ಮಾಡಬೇಕು ಒಬ್ಬ ಮನುಷ್ಯನಲ್ಲಿ ಅವನ ತಲೆಯಲ್ಲಿ ಆಲೋಚನೆಗಳಲ್ಲಿ ಬೇಕು ಅಂತ ಅನಿಸ್ಬೇಕು ಬೇಕು ಅಂತ ಅನಿಸ್ಬೇಕಾದ್ರೆ ಏನ್ಮಾಡಬೇಕು ಧ್ಯಾಯತೋ ವಿಷಯಾನ್ ಕುಂಸ ಆ ಮನುಷ್ಯನ ತಲೆಯೊಳಗೆ ಯಾವಾಗಲೂ ಹಗ್ತಾ ಇರಬೇಕು ಕಂಟಿನ್ಯೂಸ್ ಆಗಿ ಇಪ್ಪತ್ತು ಒಂದು ಒಂದು ಗಂಟೆ ಪ್ರೋಗ್ರಾಮ್ ಅಂದರೆ ಅದರಲ್ಲಿ ಒಂದು ಹತ್ತು ಅಡ್ವರ್ಟೈಸ್ಮೆಂಟು ಒಂದು ಹದಿನೈದು ನಿಮಿಷದ ಅಡ್ವರ್ಟೈಸ್ಮೆಂಟನ್ನು ಪದೇ ಪದೇ ಒಂದೇ ಸೋಪಿನ ಬಗ್ಗೆ ತೋರಿಸ್ತಾ ಇರಬೇಕು ಆವಾಗೇನಾಗುತ್ತೆ ಇವನು ಅತ್ಕೃ ಅತ್ಯುತ್ಕೃಷ್ಟವಾದ ಅದಕ್ಕಿಂತಲೂ ಚೆನ್ನಾಗಿರೋ ಸೋಪನ್ನು ಉಪಯೋಗಿಸ್ತಾ ಇದ್ರು ಕೂಡ ಇದು ಯಾಕೋ ಸರಿ ಇಲ್ವಲ್ಲ ಅಂತ ಒಂದು ಭಾವನೆ ಉತ್ಪಾದನೆ ಆಗುತ್ತೆ ಇದು ಯಾಕೋ ಸರಿ ಇಲ್ವಲ್ಲ ಅಂತ ಸರಿಯಾಗಿ ಇತ್ತು ಅಲ್ಲಿ ಎಲ್ಲಿ ತನಕ ಈ ಅಡ್ವರ್ಟೈಸ್ಮೆಂಟ್ ಅಲ್ಲಿ ತನಕ ಅಡ್ವರ್ಟೈಸ್ಮೆಂಟ್ ನ ಈ ದೃಶ್ಯ ಮಾಧ್ಯಮ ಇದೆಯಲ್ಲ ಇದು ಅತ್ಯಂತ ಸೂಕ್ಷ್ಮ ಹಾಗೂ ಅತ್ಯಂತ ಪ್ರಬಲ ನೀವು ಕೇಳಿದರೂ ಕೂಡ ನೀವು ಅದರಿಂದ ಪ್ರಚೋದನೆಗೆ ಒಳಪಡುವುದಿಲ್ಲ ತುಂಬಾ ಲೇಟ್ ಆಗುತ್ತೆ ಇದು ಗ್ರಾಣೇತ್ರದಿಂದ ಮೂಸಿದರೂ ಕೂಡ ನಿಮಗೆ ಅಷ್ಟು ಪ್ರಚೋದನೆ ಉಂಟಾಗುವುದಿಲ್ಲ ಚರ್ಮದಿಂದಲೂ ಕೂಡ ಅಷ್ಟು ಪ್ರಚೋದನೆ ಉಂಟಾಗುವುದಿಲ್ಲ ಸಾಧ್ಯ ಅವರಿಗೆ ಅಡ್ವರ್ಟೈಸ್ಮೆಂಟ್ ಮಾಡೋರಿಗೆ ಆದರೆ ಈ ಕಣ್ಣಿದೆಯಲ್ಲ ಅತ್ಯಂತ ಅತ್ಯಂತ ಸೂಕ್ಷ್ಮ ಹಾಗೂ ಪ್ರಬಲ ರೂಪ ಅದರಿಂದ ಇಡೀ ಮನಸ್ಸನ್ನೇ ಅವರು ತಮ್ಮ ದಾಸವನ್ನಾಗಿ ಮಾಡಿಕೊಂಡು ಬಿಡ್ತಾರೆ ನಂತರ ಏನಾಗುತ್ತೆ ಆ ವಸ್ತು ಬೇಕು ಅದು ಚೆನ್ನಾಗಿದೆ ಅನ್ನುವಂಥ ಬುದ್ಧಿ ಮನಸ್ಸಿನಲ್ಲಿ ಹುಟ್ಟುತ್ತೆ ಸಂಘ ಅಂದ್ರೆ ಅದೇ ಸಂಘ ಪದೇ ಪದೇ ಧ್ಯಾನ ಮಾಡುವುದರಿಂದ ಒಂದು ವಸ್ತುವನ್ನು ಕುರಿತೇ ಆಲೋಚನೆ ಮಾಡುವುದರಿಂದ ಅದರಲ್ಲಿ ಬಯಕೆ ಅಥವಾ ಅದು ಬೇಕು ಅನ್ನುವಂಥ ಒಂದು ಸಂಘ ಹುಟ್ಟುತ್ತೆ ಸಂಘ ಹುಟ್ಟಿದ್ರೆ ಪುನಃ ಅದನ್ನೇ ಆಲೋಚನೆ ಮಾಡ್ತಾ ಇರ್ತಾನೆ ಅದು ಅಷ್ಟು ಮೋಹಕವಾಗಿರ್ತದೆ ಮನೋಹರವಾಗಿರ್ತವೆ ಮನಸ್ಸನ್ನು ಅಪಹರಿಸ್ತದೆ ಆ ಸೋಪಿನ ಬಗ್ಗೆ ಆಲೋಚನೆ ಏನು ಆ ಸೋಪ್ ಹಾಕೊಂಡ್ರೆ ಇವನು ಕಪ್ಪು ಕಾಗಿ ಬಿಳಿಯಾಗುತ್ತೆ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಬೇಕು ಇನ್ನೂ ಖುಷಿ ಆಯಿತು ಅವನು ಕಪ್ಪು ಕಾಗಿ ಬಿಳಿಯಾಗುತ್ತಲ್ಲ ಅಂತ ಸರಿ ಆ ಸಂಘ ನೀಲೋಚನೆ ಮಾಡ್ತಾ ಮಾಡ್ತಾ ಸಂಘ ಸಂಜಾಯತೆ ಹುಟ್ಟುತ್ತದೆ ಕಾಮ ಈ ಕಾಮ ಅನ್ನೋದ್ರೆ ಈಗ ಬೇಕೇ ಬೇಕು ನಿಶ್ಚಿತವಾದಂತಹ ಒಂದು ಬಯಕೆ ಅದಕ್ಕೆ ಕಾಮ ಅಂತ ಇಷ್ಟು ನಿಶ್ಚಿತವಾದಂತಹ ಬಯಕೆ ಈ ಕಾಮ ಬರುವುದಕ್ಕಿಂತ ಮುಂಚೆ ಅವನಿಗೆ ಬಯಕೆ ಇರಲಿಲ್ಲ ಏನೋ ಒಂದು ಇತ್ತು ಚೆನ್ನಾಗಿದೆ ಚೆನ್ನಾಗಿದೆ ಅಷ್ಟೇ ಇತ್ತು ಅದು ಸಂಘ ಚೆನ್ನಾಗಿರುವುದು ಬೇಕು ಅಂತ ಯಾವಾಗ ಬಂತೋ ಅದು ಕಾಮ ನಂತರ ಎಲ್ಲ ಅದು ಸಂಸಾರ ಚಕ್ರ ಅದು ಯಾವಾಗ ಸಿಗಲಿಲ್ಲೋ ಕ್ರೋಧ ಕ್ರೋಧದಿಂದ ಮೋಹ ಏನ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಯಾವುದು ಸರಿ ಯಾವುದು ತಪ್ಪು ವಿವೇಕ ಶೂನ್ಯನಾಗ್ತಾನೆ ವಿವೇಕವನ್ನು ಕಳ್ಕೊಳ್ತಾನೆ ವಿವೇಕವನ್ನು ಕಳ್ಕೊಂಡ್ಮೇಲೆ ಬುದ್ಧಿ ನಾಶವಾಗುತ್ತೆ ಬುದ್ಧಿ ಸರಿಯಾದ ತಪ್ಪ್ಯಾಗ ಯಾವ ಮಾರ್ಗದಿಂದ ಹೋಗಬೇಕು ಯಾವ ಮಾರ್ಗದಿಂದ ಹೋಗಬಾರದು ಇದು ತಿಳಿಸ್ಕೊಡುವಂಥದ್ದೇ ಬುದ್ಧಿ ಕೆಲಸ ಇದು ಕಂಪ್ಲೀಟ್ ಬ್ಲಾಕ್ ಮಾಡಬೇಕು ನೋ ಎಂಟ್ರೆನ್ಸ್ ಅಂತ ಯಾವಾಗ ಈಗ ವಾಕ್ ಮಾಡುತ್ತೋ ಬುದ್ಧಿಯನ್ನು ಉಪಯೋಗಿಸೋದಿಲ್ಲ ಬುದ್ಧಿನಾಶೆ ಸರ್ವನಾಶ ಬುದ್ಧಿನಾಶೆ ಪ್ರಣಶ್ಯತಿ ಆ ಮನುಷ್ಯ ಹಾಳಾದ ಹಾಗೆ ಇದಿಷ್ಟು ಅದರ ಕೆಲಸ ಆದರೆ ನಮ್ಗೆ ಇದರಿಂದ ಬೇಕು ಬೇಕು ಬೇಕು ಬೇಕು ಬೇಕು ಬೇಕು ಅನ್ಸುತ್ತಲ್ಲ ನಮ್ಮ ಬಯಕೆಗಳು ಯಾವ ರೀತಿಯ ಬಯಕೆಗಳು ಅಂತ ಹೇಳ್ಬಿಟ್ಟು ಡಿ ವಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಮಂಕುತಿಮ್ಮನ ಕಗ್ಗದಲ್ಲಿ ಅವರು ಹೇಳ್ತಾರೆ ಅವರೊಂದು ಉದಾಹರಣೆ ಕೊಡ್ತಾರೆ ಒಂದು ಕರು ಸಣ್ಣ ಕರು ಏನೋ ಒಂದು ಇಷ್ಟು ದಿವಸ ಆಯಿತು ಹೊರಗೆ ಬಿಟ್ಟಿರಲಿಲ್ಲ ಈಗ ನಾನು ಹೊರಗಡೆ ಬಿಟ್ಟಿದ್ದು ಸಣ್ಣದಾಗಿತ್ತು ಈಗ ಸ್ವಲ್ಪ ದೊಡ್ಡದಾಯ್ತು ಹುಲ್ಮೇಯುವಂಥ ಒಂದು ಯೋಗ್ಯತೆ ಬಂತು ಅದಕ್ಕೆ ಮಿಲ್ಕ್ ಹಾಕುವಂಥ ಯೋಗ್ಯತೆ ಬಂತು ಬಿಟ್ಟರೆ ಹೊರಗಡೆ ಒಂದು ದಿವಸ ಅದು ನೋಡುತ್ತೆ ಎಲ್ಲ ಕಡೆ ಹುಲ್ಲು ಹಸ್ರಾದ ಹುಲ್ಲು ನಗೀತು ಒಂದ್ ಕಡೆ ಹುಲ್ಮೇಯ ಅಂತ ಆಸೆಯಿಂದ ಯಾಕಂದ್ರೆ ಅದು ಇದು ತಾನೆ ಇನ್ಸ್ಟಿಂಕ್ಟ್ ಅಂತ ಹೇಳ್ತಾರೆ ಹಸುಗಳಿಗೆ ಹುಟ್ಟಿದಾಗಲೇ ಅಲ್ಲಿ ಇನ್ಸ್ಟಿಂಕ್ಟ್ ತಮ್ಮ ಆಹಾರವನ್ನು ಅರಿಸಿಕೊಂಡು ಹೋಗುವಂಥದ್ದು ಅಲ್ಲಿ ನೋಡೋದು ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಅಲ್ಲಿ ನೋಡುತ್ತೆ ಅಲ್ಲಿ ಇನ್ನೇನು ಮೇಲ್ಬೇಕು ಅಷ್ಟೊಂದಿಗೆ ದೂರದಲ್ಲಿ ಇನ್ನೂ ಚೆನ್ನಾಗಿ ಹುಲಿದೆಯಲ್ಲ ಅಂತ ಅದ್ರ ಕಣ್ಣಿ ಬಿತ್ತು ಅದೇಳಿ ಇದು ಮಾಡ್ಬೇಡ ಇನ್ನು ಚೆನ್ನಾಗಿರೋದು ಹೋಗೋಣ ಅಂತ ಇಲ್ಲಿಂದ ಅಲ್ಲಿ ಜಂಪ್ ಮಾಡ್ತು ಅಲ್ಲಿಂದ ಅಲ್ಲಿ ಅಲ್ಲಿ ತಿಂತ ಇದೆ ಇನ್ನೇನು ತಿನ್ಲಿಕ್ಕೆ ಶುರು ಮಾಡ್ತೋ ಪುನಃ ಇನ್ನೊಂದು ಕಡೆ ನೋಡ್ತದೆ ಅಯ್ಯೂಯ ಇನ್ನೂ ಹರಿತವಾಗಿ ಇನ್ನೂ ನವನವ ನವ ಶಾರ್ದೂಲ ಅಂತ ಹೇಳ್ತಾರಲ್ಲ ನವ ದೂರ್ವಲ ಗರಿಕೆಗಳು ಪುಟ್ಟ ಪುಟ್ಟ ಗರಿಕೆ ಇದೆಯಲ್ಲ ಅಂತ ಹೇಳಿ ಇದನ್ನು ಬಿಡಿತು ಅಲ್ಲಿ ಹಾರಿತು ಹೀಗೆಯೇ ಒಂದು ಕಡೆಯಿಂದ ಒಂದು ಹುಲ್ಲುಗಾವದಿಂದ ಇನ್ನೊಂದು ಹುಲ್ಲುಗಾವಲು ಇನ್ನೊಂದು ಹುಲ್ಲುಗಾವಲು ಮತ್ತೊಂದು ಹುಲ್ಲುಗಾವು ಹಾರ್ದತೆ ಹೊರತು ಅದಕ್ಕೆ ಸುಸ್ತಾಯಿತೇ ಹೊರತು ತಿಂದ ಹೊಟ್ಟೆ ತುಂಬಲಿಲ್ಲ ಇಲ್ಲಿ ಚೆನ್ನಾಗಿ ಚೆನ್ನೆಲ್ಲೋ ಚೆನ್ನೆ ತಣಿಸಿ ಹುಲ್ಲು ಬಯಲೊಂದು ಒಂದೆಡೆ ಇನ್ನೊಂದಕ್ಕೆ ತೆಗೆದು ಮೆಲ್ಲದೆಯ ಧಾವಿಸುತ್ತ ದಿವ ಕರುವನು ಕೋಲ್ತು ದಡಲ್ಲಿಯೋ ಸುಖ ನಿನಗೆ ಆ ರೀತಿ ಒಂದು ಬಟ್ಟೆ ತಗೊಳ್ತೀವಿ ಒಂದು ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರೆ ಅದಕ್ಕೆ ಅದಕ್ಕೆ ಫುಲ್ಲು ಕ್ಲೀನ್ ಬೋಯ್ ಅಂತ ಹೇಳ್ತಾರೆ ಹಾಗೆ ಕ್ಲೀನ್ ಬೋಲ್ಡ್ ಆಗಿ ಅದರ ವಶವಾಗಿ ಒಂದು ತಗೊಳ್ತೀವಿ ಬಾಂಬೆ ಡೈನ್ ಅಂತ ಅದು ತಗೊಂಡು ನೀನು ಹಾಕ್ಕೊಳ್ತೀವಿ ಒಂದು ದಿವಸ ಹಾಕ್ಕೊಳ್ತೀವಿ ಪುನಃ ಅವನು ಇನ್ನೊಪ್ಪತ್ತು ವರ್ಷದ ರೇಮಂಡ್ಸ್ ಅಂತ ಅಲ್ಲಿಂದ ಇತ್ತೆಗೆದ ಆ ಇನ್ನೊಂದು ಶೋರೂಮ್ಗೆ ಹೋದ ರೇಮಂಡ್ಸ್ ಅನ್ನೋ ತಗೊಂಡ ರೇಮಂಡ್ಸೋಣ ಎಷ್ಟು ನವೀರಾಗಿದೆ ಯಾಕಂದ್ರೆ ಅವನು ಹೇಳ್ತಾ ಇದ್ದ ನಾವು ಹೇಳ್ತಾ ನವೀರಾಗಿ ಇರಲೇಬೇಕು ಅದು ಅದು ಒರಟಾಗಿದ್ರೂ ಕೂಡ ಅವನು ಹೇಳುವಂತಹ ಮಾತು ಎಷ್ಟು ಮೃದುವಾಗಿ ಮಧುರವಾಗಿರುತ್ತದೋ ಆ ಒಂದು ಭಾವನೆ ನಮ್ಮ ಮನಸ್ಸಿನಲ್ಲಿ ಅದು ಮೂಡಿಸ್ತದೆ ಇಂಪ್ರಿಂಟ್ ಮಾಡ್ತದೆ ಇಲ್ಲದ್ದನ್ನು ಇರುವ ಹಾಗೆ ಮಾಡುವಂಥದ್ದೇ ಅಡ್ವರ್ಟೈಸ್ಮೆಂಟ್ ಅಂತ ಇಲ್ಲದ್ದನ್ನು ಇರುವ ಹಾಗೆ ಬಿಂಬಿಸುವಂಥದ್ದೇ ಅಡ್ವರ್ಟೈಸ್ಮೆಂಟ್ ಸರಿ ಅದನ್ನು ಮಾಡ್ತಾನೆ ಅದನ್ನು ಮಾಡಿ ಇನ್ನೇನು ಆಯಿತು ಈಗೆಲ್ಲ ಸೆಟ್ಲ್ ಆಗೋಣ ಅಂತೇಳಿ ಇನ್ನೊಬ್ರು ಇನ್ನೊಂದು ಏನೋ ಸಿಆರೋ ಅಂತ ಇನ್ನೊಂದು ತೋರಿಸಿದ್ರು ಆಯ್ತು ಇಲ್ಲಿ ತೆಗೆದ ಅಲ್ಲ ಹೀಗೆ ಮಾಡ್ತಾ ಮಾಡ್ತಾ ಮಾಡ್ತಾ ಅದನ್ನು ಒಂದಿಷ್ಟು ಅದರದ್ದು ಒಂದು ಗಂಟು ಗಂಟು ಮಾಡ್ಕೊಂಡಿರ್ತಾನೆ ಮನಸ್ಸಿನಲ್ಲೂ ಗಂಟು ಮನೆಯಲ್ಲೂ ಗಂಟು ಎಲ್ಲೂ ನೋಡಲು ಬಟ್ಟೆಗಳು ಬಟ್ಟೆಗಳು ಸೋಮವಾರಕ್ಕೊಂದು ಶರ್ಟು ಮಂಗಳವಾರಕ್ಕೊಂದು ಶರ್ಟು ಬುಧವಾರಕ್ಕೊಂದು ಶರ್ಟು ಅದಕ್ಕೆ ಯಾರೊಬ್ರು ಮುಖ್ಯಮಂತ್ರಿಗಳು ಅವರು ಇನ್ನೊಬ್ರು ಇನ್ನೊಬ್ಬ ಹೇಳ್ತಾ ಇದ್ರು ನಾನೊಬ್ಬನೇ ಸಿ ಎಂ ಅಂದ್ರೆ ಕಾಮನ್ ಮ್ಯಾನ್ ನಾನು ಚೀಫ್ ಮಿನಿಸ್ಟರ್ ಅಲ್ಲ ಯಾಕೆ ಅಂತ ಹೇಳಿದ್ರೆ ಬೇರೆ ಬೇರೆ ಚೀಫ್ ಮಿನಿಸ್ಟರ್ಗಳಿಗೆ ಬೇರೆ ಬೇರೆ ಮಂತ್ರಿಗಳಿಗೆ ಮುನ್ನೂರ ಅರವತ್ತೈದು ದಿವಸಕ್ಕೆ ಮುನ್ನೂರ ಅರವತ್ತೈದು ಬಗೆಯ ಶೂಸು ಬೂಟ್ ಇರ್ತದೆ ಆದರೆ ನನಗೆ ಮೂರೇ ಜೊತೆಯ ಶೂಸು ಮೂರೇ ಜೊತೆಯ ಬಟ್ಟೆಗಳು ಅಂತ ಹೇಳ್ಬಿಟ್ಟು ಒಬ್ರು ಚೀಫ್ ಮಿನಿಸ್ಟರ್ ಹೇಳ್ತಾ ಇದ್ರು ಹೀಗೆ ಆ ಮನಸ್ಸಿನಲ್ಲಿ ಬಯಕೆಯನ್ನು ಬಗೆ ಬಗೆಯಾಗಿ ಗುಟ್ಟಿಸ್ತದೆ ಆದರೆ ನಿಜವಾಗಿಯೂ ಮನುಷ್ಯ ಈ ಇದು ಬೇಕು ಅದು ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದಾರಲ್ಲ ನಿಜವಾಗಿಯೂ ಅವನು ಪಡುವಂತಹ ಪ್ರಯತ್ನಕ್ಕೆ ತಕ್ಕಂತಹ ಫಲ ಅವನಿಗೆ ಸಿಗ್ತದೆಯೇ ಅಂತ ಹೇಳಿದ್ರೆ ಒಂದು ಶ್ಲೋಕ ಹೇಳ್ತದೆ ಉಪರಿ ಉಪರಿ ಲೋಕಸ್ಯ ಸರ್ವೋ ಗಂಟು ಸಮೀಹತೆ ಯತತೆ ಯಥಾಶಕ್ತಿ ಯಥಾಶಕ್ತಿ ನರ್ತತೆ ತಥಾ ಪ್ರತಿಯೊಬ್ಬರೂ ಕೂಡ ಒಂದು ಅಧಿಕಾರದಲ್ಲಿರ್ತಾರೆ ಅಂತ ತಿಳ್ಕೊಳ್ಳೋಣ ಈಗ ಕಾರ್ಕೂನ್ ಆಗಿರ್ತಾನೆ ಅಟೆಂಡರ್ ಆಗಿರ್ತಾನೆ ಅವನಿಗೆ ಆಹ್ ನಾನು ಕ್ಲರ್ಕ್ ಆಗಬೇಕು ಅಂತ ಆಸೆ ಇರುತ್ತೆ ಅದಕ್ಕೆ ಪ್ರಯತ್ನ ಪಡ್ತಾನೆ ಪುನಃ ಆ ಕ್ಲರ್ಕ್ ಆದಮೇಲೆ ಆಫೀಸರ್ ಆಗಬೇಕು ಫಸ್ಟ್ ಗ್ರೇಡ್ ಆಫೀಸರ್ ಆಗಬೇಕು ಅಂತ ಆಸೆ ಪಡ್ತಾನೆ ಅದಾಗ್ತಾನೆ ಹೀಗೆ ಪ್ರಯತ್ನ ಪಡ್ತಾನೆ ಹೊರತು ನಿಜವಾಗಿಯೂ ಕೊನೆಗೆ ಆಗ್ತಾನೆ ಅನ್ನೋದಕ್ಕೆ ಯಾವ ಒಂದು ಗ್ಯಾರಂಟಿಯೂ ಇಲ್ಲ ಯಾಕೆ ಅಂತ ಹೇಳಿದ್ರೆ ಕೊನೆಗೆ ಆಗುವುದು ಅವನ ಪ್ರಯತ್ನ ಮತ್ತು ದೈವ ಕೃಪೆ ಮತ್ತು ಅವನು ಮಾಡಿರುವಂತಹ ಕರ್ಮ ಈ ಮೂರನ್ನು ಅನುಸರಿಸಿಕೊಂಡು ಬರ್ತದೆ ಮತ್ತು ಇದಕ್ಕೆ ಇವರು ಹೇಳ್ತಾರೆ ಯಾವ ರೀತಿ ಅಂತ ಹೇಳಿ ಮನುಷ್ಯ ಎಷ್ಟೊಂದು ಪ್ರಯತ್ನ ಪಡ್ತಾ ಪ್ರಯತ್ನ ಪಡ್ತಾ ಸುಖ ಪಡಬೇಕು ಅಂತ ಆದರೆ ಕೊನೆಗೂ ತನ್ನ ಪ್ರಯತ್ನಕ್ಕೆ ಬೇರೆಯವರೇ ಸುಖ ಪಡ್ತಾ ಇರ್ತಾರೆ ತಾನು ಮಾತ್ರ ಇದ್ದ ಹಾಗೆಯೇ ಇರ್ತಾನೆ ಡಿ ವಿ ಜಿಯವರು ಹೇಳಿದಾರಲ್ಲ ಒಂದು ಉದಾಹರಣೆ ಕೊಡ್ತಾರೆ ಗೆದ್ಲಿನ ಉದಾಹರಣೆ ಹೊತ್ತು ಕಣ ಕಣದಿ ಮಣ್ಣನ್ನು ಗೆದ್ದಲಿರುವೆಗಳು ಮೆತ್ತು ತಡೆ ಬಿಡದೆ ದುಡಿದಾಗಿಸಿದ ಗೂಡು ಕುತ್ತಲಾಗುವುದು ವಿಶ್ವಸಾತ್ಮಕ ಇದಕ್ಕಲ್ಲ ಮಾನವ ಯತ್ನಗಳ ಕಥೆಯಿಷ್ಟೇ ಮರುಕುತಿ ಮಾಡ ಪ್ರಯತ್ನ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಈ ಕೆಲಸ ಮಾಡಿದ್ದು ಕೊನೆ ಇವ್ ಕೆಲಸ ಮಾಡಿದ್ವಿ ಇನ್ನೊಂದು ಪ್ರಮೋಷನ್ಸ್ ಇತ್ತು ಹೀಗೆ ನಾವು ಮಾಡಿರುವಂತಹ ಪ್ರತಿಯೊಂದು ಯತ್ನಕ್ಕೆ ಅದದೇ ಫಲ ಬರ್ತದೆ ಅಂತ ಹೇಳಿಬಿಟ್ಟು ಯಾವ ಒಂದು ಗ್ಯಾರಂಟಿಯೂ ಇಲ್ಲ ಆಮೇಲೆ ಹೇಳ್ತಾರೆ ಒಂದು ಕಡೆ ಆಶಾ ನಮ್ಮ ಮನುಷ್ಯಾಣಾಂ ಕಾಶ್ಚಿತ್ ಆಶ್ಚರ್ಯ ಶೃಂಗಲಾ ಯಾ ಬದ್ಧ ಪ್ರಭಾವಂತ ಮುಕ್ತಃ ತಿನ್ನೋದಂತೂ ಬೇಕು ಅನ್ನುವಂತಹ ಒಂದು ಸಂಕೋಲೆಯ ಬೇಡಿ ಬೇಡಿಯ ಎಷ್ಟು ಆಶ್ಚರ್ಯವಾಗಿದೆ ಗೊತ್ತಾ ಬೇಡಿ ಎಷ್ಟು ವಿಚಿತ್ರವಾಗಿದೆ ಗೊತ್ತಾ ಬೇಡಿ ಅಂದರೆ ಯಾರು ಆ ಬೇಡಿಯಿಂದ ಬದ್ಧರಾಗಿದ್ದಾರೋ ಯಾರಿಗ ಆ ಬೇಡಿಯನ್ನು ತೊಡಸಿದ್ದಾರೋ ಅವರು ಓಡ್ತಾ ಇದ್ದಾರಂತೆ ಆದರೆ ಯಾರಿಗೆ ಆ ಬೇಡಿಯೇ ಇಲ್ವೋ ಬೇಡಿಯಿಂದ ಬಿಡುಗಡೆಯನ್ನು ಹೊಂದಿದ್ದಾರೋ ಅವರು ಮಾತ್ರ ಸುಮ್ಮನೆ ನಿಂತ್ಕೊಂಡಿದ್ದಾರೆ ಸಾಮಾನ್ಯವಾಗಿ ಬದ್ಧರಾದವ್ರೇನು ಮಾಡಬೇಕು ಒಂದು ಕಡೆ ಬಿದ್ದಿರಬೇಕು ಮುಗ್ಧನಾದವರು ಏನು ಮಾಡಬೇಕು ಓಡ್ತಾ ಆದರೆ ಈ ಆಸೆ ಎಂಬುದು ಯಾರನ್ನ ಹಿಡ್ಕೊಂಡಿದೆಯೋ ಬಂಧಿಸಿದೆಯೋ ಅವರು ಅದನ್ನು ತೀರಿಸ್ಕೊಳ್ಳಿಕ್ಕೆ ಒಂದು ಇನ್ನೊಂದು ಕಡೆ ಇನ್ನೊಂದು ಕಡೆಯನ್ನು ಮತ್ತೊಂದು ಕಡೆ ಹೀಗೆ ಓಡ್ತಾ ಆದರೆ ಯಾರಿಗೆ ಈ ಆಸೆಯಿಂದ ಯಾರು ಮುಕ್ತರಾಗಿದ್ದಾರೋ ಅವರು ನಿಂತಲ್ಲೇ ನಿಂತಿದ್ದಾರೆ ಇದನ್ನೇ ಹೇಳೋದು ಉಪನಿಷತ್ನಲ್ಲಿ ತೂಷ್ಣೀಂ ಭವ ತೂಷ್ಣೀಮ್ ಆಸೀತ ಸುಮ್ಮನೆ ಇರುವುದು ಸುಮ್ಮನೆ ಇರುವುದನ್ನು ಕೆಲಸ ಮಾಡದೆ ಸುಮ್ಮನೆ ಇರುವುದಲ್ಲ ಮನಸ್ಸಿನಲ್ಲಿ ಸುಮ್ಮನೆ ಇರುವುದು ಅಂತ ಮನಸ್ಸಿನಲ್ಲಿ ಹೇಗೆ ಸುಮ್ಮನೆ ಇರುವುದು ಅಂತ ಹೇಳಿದ್ರೆ ಯಾವಾಗ ಈ ಆಸೆಗಳಿಂದ ಮುಕ್ತನಾಗ್ತಾನೆ ಮನುಷ್ಯ ಅವಾಗಲೂ ಸುಮ್ಮನೆ ಇರ್ತಾನೆ ಇಲ್ಲಾಂದ್ರೂ ಸುಮ್ಮನೆ ಇರಬೇಕು ಏನೋ ಮಾಡ್ತಾ ಇರ್ತಾನೆ ಚೇಷ್ಟೆ ಯಾಕೆಂದ್ರೆ ಆ ಚೇಷ್ಟೆಗೆ ಕಾರಣ ಈ ಆಸೆಗಳು ಬಯಕೆಗಳು ಅದಕ್ಕೆ ನೋಡಿ ಹಗಲ್ನಿಂದ ರಾತ್ರಿ ತನಕ ನೀವು ಹೋಗಿ ನೋಡ್ಕೊಂಡು ನೋಡಿ ನಿಂತ್ಕೋಬೇಕು ಈ ಮೈಸೂರಿನಲ್ಲಿ ಏನೋ ಗೊತ್ತಿಲ್ಲ ಬೆಂಗಳೂರಿನಲ್ಲಿ ಎಂ ಜಿ ರೋಡ್ನಲ್ಲಿ ಹೋಗಿ ನಿಂತ್ಕೊಂಡ್ರೆ ಗೊತ್ತಾಗುತ್ತೆ ಮೇಲ್ಗಡೆ ಬಿಲ್ಡಿಂಗ್ನಲ್ಲಿ ಮೇಲ್ಗಡೆ ಹೋಗಿ ಯಾವುದೋ ಒಂದು ಯುಟಿಲಿಟಿ ಬಿಲ್ಡಿಂಗೋ ಯುನಿಟಿ ಬಿಲ್ಡಿಂಗಲ್ಲೋ ಮೇಲ್ಗಡೆ ಹೋಗಿ ನಿಂತ್ಕೊಂಡು ನೋಡ್ಬೇಕು ಎಂ ಜಿ ರೋಡ್ ಎಷ್ಟು ಬ್ಯುಸಿ ಆಗಿರುತ್ತೆ ಇಡೀ ದಿವಸ ಅಥವಾ ಬೆಂಗಳೂರಿನ ಕೆಆರ್ ಮಾರುಕಟ್ಟೆ ಒಂದ್ಸಲಿ ಕೈ ಕೊಟ್ಕೊಂಡು ನಿಂತ್ಕೊಂಡ್ರೆ ಎಷ್ಟು ವ್ಯಸ್ತವಾಗಿ ಜನ ಬೆಳಗ್ಗೆಯಿಂದ ರಾತ್ರಿ ತನಕ ಏನು ಓಡ್ತಾ ಇರ್ತಾರೆ ಅನ್ನೋ ಚಿಂತೆಯೇ ಇಲ್ಲ ಅವ್ರಿಗೆ ಎದುರುಗಡೆ ಏನು ಕಾಣಿಸ್ತಾನೆ ಇಲ್ಲ ಅವರ ತಲೆಯೆಲ್ಲ ಅದೇ ಏನ್ ಮಾಡಬೇಕು ಏನ್ ಮಾಡಬೇಕು ಹೇಗ್ ಮಾಡಬೇಕು ಹೇಗ್ ಮಾಡಬೇಕು ಇವತ್ತಿಗೆ ಏನ್ ಮಾಡಬೇಕು ನಾಳೆಗೆ ಏನ್ ಮಾಡಬೇಕು ಹೀಗೆಯೇ ಈ ಆಲೋಚನೆಗಳ ಶೃಂಖಲೆಯಿಂದ ಬದ್ಧರಾಗಿ ಕಟ್ಟಲ್ಪಟ್ಟವರಾಗಿ ಹಗಲು ಇರಲು ಹಗಲು ಇರಲು ದುಡಿತ ಇರ್ತಾರೆ ಅದು ಆದರೆ ಈ ಭಕ್ತನಾದವನು ಏನ್ ಮಾಡಬೇಕು ಅದಕ್ಕೆ ಭಾಗವತದಲ್ಲಿ ತುಂಬಾ ಚೆನ್ನಾಗಿ ಹೇಳಿದನು ಭಗವಂತ ಹೇಳ್ತಾನೆ ಏಳನೆಯ ಸ್ಕಂಧದಲ್ಲಿ ಹೇಳ್ತಾನೆ ಎಷ್ಟರವರೆಗೆ ನಮಗೆ ಸಾಕು ಅಂತ ಯಾವತ್ ಬ್ರಿಯೇತ ಜಠರಂ ತಾವತ್ ಸ್ವತ್ವ ಹಿ ದೇವಿತಾ ಅಧಿಕಂ ಯೋಗಿ ಮನ್ಯೇತ ಸೇನೋ ದಂಡಮಾರ್ಹತಿ ಇದರ ಅರ್ಥ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ ನಮಗೆ ಭಗವಂತ ಹೇಳ್ತಾನೆ ನನ್ನ ಮಾತಲ್ಲ ಆಮೇಲೆ ಭಗವಂತ ಹೇಳ್ತಾನೆ ಯಾವದು ಬ್ರಿಯೇತ ಜಠರನ್ ಹೊಟ್ಟೆಯ ಹಸಿವನ್ನು ಹೊಟ್ಟೆಯ ಹಸಿಗೂ ಎಷ್ಟು ಯಾವಾಗ ತಣ್ಣಗಾಗ್ತದೆಯೋ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಯಾರು ಪರಿಗ್ರಹ ಮಾಡ್ತಾರೆಯೋ ಊಟಕ್ಕೆ ಹೊಟ್ಟೆಯ ಹಸಿವನ್ನು ನೀಗಿಸ್ಕೊಳ್ಳಿಕ್ ಮಾತ್ರ ಯಾರು ದುಡಿತಾರೋ ಯಾರ ಪರಿಗ್ರಹ ಮಾಡ್ತಾರೋ ಉಣ್ಣುತ್ತಾರೋ ಅವರು ಮಾತ್ರ ನನ್ನ ಭಕ್ತರು ಅಧಿಕಂ ಯೋಹಿಮಂಗಿ ಅಂತ ಇದಕ್ಕಿಂತಲೂ ಹೆಚ್ಚು ನನಗೆ ಬೇಕು ನನಗೆ ಬೇಕು ಅದು ಕೂಡಿಡಬೇಕು ಇದು ಕೂಡಿಡಬೇಕು ಅಷ್ಟು ಆಸ್ತಿ ಬೇಕು ಇಷ್ಟು ಎಕರೆ ಬೇಕು ಜಮೀನು ಬೇಕು ಎಷ್ಟು ಜಮೀನ್ ಇದ್ರು ಸಾಕಾಗಲ್ಲ ಕೆಲವರಿಗೆ ಮಾನ ಹೋಗುವಷ್ಟು ಜಮೀನಿದ್ರು ಸಾಕಾಗಲ್ಲ ಮಾನ ಹೋಗ್ತಾ ಇರುತ್ತೆ ಸೀಟು ಎರಡು ಎರಡು ಹಾಕ್ತಾ ಇರ್ತಾರೆ ಆದರೂ ಕೂಡ ಅದು ಹಾಲು ಮಾಡಿಸುತ್ತೆ ನಾನು ಹೇಳ್ತೀನಿ ಮುಂದೆ ತುಂಬ ಚೆನ್ನಾಗಿದೆ ಆದರೂ ಕೂಡ ಆ ಆಸೆ ಬಿಟ್ಟು ಹೋಗುವುದಿಲ್ಲ ಆದ್ರೆ ಭಗವಂತ ಹೇಳ್ತಾ ಇದ್ದಾನೆ ಅಧಿಕಂಪ್ ಯೋ ಅಭಿಮನ್ಯತ ಇನ್ನೂ ಹೆಚ್ಚಬೇಕು ಅಂತ ಹೇಳಿ ಯಾರು ಅಭಿಮಾನವನ್ನು ಪಡ್ತಾರೆಯೋ ಸಸ್ತೇನ ಅವನ ಬಕ್ಕ ಅವನ ಬಕ್ಕೇನ ಅಂದ್ರೆ ಕಳ್ಳ ಆಮೇಲೆ ಅಷ್ಟೇನಾ ಹಾಗೆ ಹೇಳ್ಬಿಟ್ಟು ಭಗವಂತ ಸುಮ್ನೆ ಆಗ್ಲಿಲ್ಲ ದಂಡಮರ್ಹತ ಅವನಿಗೆ ಎರಡು ಬಿಗಿಬೇಕು ಅಂತ ಅವನಿಗೆ ಎರಡು ಬಿಗಿಬೇಕು ಅಂತ ಭಗವಂತ ಹೇಳಿರೋ ಮಾತು ಅಂದ್ರೆ ಭಕ್ತನ ಅವನಿಗೆ ಎಲ್ಲರಿಗೂ ಅಲ್ಲ ಅದನ್ನು ನಾವು ತಿಳ್ಕೊಳ್ಬೇಕು ನಾನು ಪದಗಳನ್ನು ಉಪಯೋಗಿಸುವಾಗ ಅತ್ಯಂತ ಎಚ್ಚರಿಕೆಯನ್ನು ಉಪಯೋಗಿಸಬೇಕು ಇಲ್ಲಿವರ ಕಷ್ಟ ಆಗುತ್ತೆ ಯೂಹು ನಮಗ ಅದಕ್ಕೆ ಶ್ರೀರಾಮಕೃಷ್ಣ ಜೀವನದಲ್ಲಿ ಒಂದು ಹೇಳ್ಬಿಡ್ತೇನೆ ನಾನು ಶ್ರೀರಾಮಕೃಷ್ಣ ಬಳಿಗೆ ಒಬ್ಬ ಯುವ ಯುವ ಭಕ್ತ ಬರ್ತಾನೆ ಭವನಾಥನಾಯರು ಆ ಯುವ ಭಕ್ತನಿಗೆ ಶ್ರೀರಾಮಕೃಷ್ಣ ಕೇಳ್ತಾರೆ ಏಯ್ ಏನ್ ಮಾಡ್ತಾ ಇದ್ಯಾ ನೀನು ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ಯಾ ನಾಚಿಕೆ ಆಗೋದಿಲ್ಲ ಅಂತೆಲ್ಲ ಸರಿ ಬೈತಾರೆ ಆಮೇಲೆ ಅವರು ಹೇಳ್ತಾರೆ ನೋಡು ನೀನು ನಿನ್ನ ತಾಯಿಯನ್ನು ಸಾಕುವುದಕ್ಕೆ ಮಾತ್ರ ನೀನು ಇನ್ನೊಬ್ಬರ ಚಾಕರಿ ಮಾಡಿ ದುಡ್ಡನ್ನು ಸಂಪಾದನೆ ಮಾಡ್ತಾ ಇದೆಯೋ ಅನ್ನೋ ಒಂದು ಮಾತನ್ನು ಕೇಳಿ ನಿನ್ನ ಮುಖವನ್ನು ನಾನು ನೋಡಲಿಕ್ಕೆ ಸಾಧ್ಯವಾಯಿತು ಇಲ್ಲದೆ ಹೋಗಿದ್ದರೆ ನೀನು ಮುಖವನ್ನು ನೋಡಲಿಕ್ಕೂ ಕೂಡ ನನಗೆ ಅರ್ಥ ನಿನ್ನ ಸ್ವಾರ್ಥದಿಂದ ನೀನು ಹೋಗಿ ಶ್ವಾನವೃತ್ತಿಯನ್ನು ಗೈದೇ ಆದರೆ ಲಾಲಸೆಯಿಂದ ಅಧಿಕ ಲೋಪದಿಂದ ನೀನೇನಾದರೂ ಚಾಕ್ರಿ ಮಾಡಿದ್ದೆ ಆದರೆ ನಿನ್ನ ಮುಖವನ್ನು ಕೂಡ ನನಗೆ ನೋಡೋಕೆ ಆಗ್ತಿರ್ಲಿಲ್ಲ ಅಂತ ಹೇಳಿಬಿಡ್ತಾರೆ ಶ್ರೀರಾಮಕೃಷ್ಣ ಅಷ್ಟೊಂದಿಗೆ ಇನ್ನೊಂದ್ರು ಯಾರೋ ಇರ್ತಾರೆ ಸ್ವಾಮಿ ಹಾಗಿದ್ರೆ ನಾವು ಸಂಸಾರ ನಡೆಸೋದು ಹೇಗೆ ನಾವು ಹಾಗಿದ್ರೆ ಏನು ಚಾಕ್ರಿ ಮಾಡಬೇಕಾಗಿನ್ವೇನೋ ನಾವೇನು ದುಡ್ಡು ಸಂಪಾದನೆ ಮಾಡಬೇಕಾಗಿನ್ವೇನೋ ತಕ್ಷಣ ಶ್ರೀರಾಮಕೃಷ್ಣ ಅದು ನಿನಗಲ್ಲೇ ಹೇಳಿದ್ದು ಅದು ಇವರಿಗೆ ಹೇಳಿದ್ದು ಇವರ ಅಂತರಂಗ ಭಕ್ತರಿಗೆ ಶ್ರೀರಾಮಕೃಷ್ಣರು ಅಷ್ಟು ಇದು ಕಠೋರರು ಹೇಳಬೇಕಂದ್ರೆ ಮುಗಿತ ಹಾಗೆ ಅಂದರೆ ಯಾವ ರೀತಿ ಜೀವನ ಯಾತ್ರೆ ಮಾಡಬೇಕು ಶರೀರ ಯಾತ್ರಾಪಿಕತೆ ಕೇವಲ ಶರೀರ ಯಾತ್ರೆ ಮಾಡಲಿಕ್ಕೋಸ್ಕರ ಜ್ಞಾನಿ ಆದವನು ಭಕ್ತನಾದವನು ಉದರಂಭರಣೆಯನ್ನು ಮಾಡ್ತಾನೆ ಉದರ ಪೋಷಣೆಯನ್ನು ಮಾಡ್ತಾನೆ ಈ ಶರೀರ ಅನ್ನುವುದು ಜ್ಞಾನಕ್ಕೆ ಸಾಧನ ಹೇಗೆ ಈ ಶರೀರ ಇದ್ರೆ ತಾನೇ ಆಲೋಚನೆ ಮಾಡ್ತಕ್ಕಂಥದ್ದು ಈ ಶರೀರ ಆರೋಗ್ಯವಾಗಿದ್ರೆ ತಾನೇ ಸಾಧನೆ ಮಾಡ್ತಕ್ಕಂಥದ್ದು ಈ ಶರೀರ ಆರೋಗ್ಯವಾಗಿದ್ರೆ ತಾನೇ ಭಕ್ತಿಯ ಸಾಧನೆಗಳನ್ನು ಕೈಕೊಳ್ತಕ್ಕಂಥದ್ದು ಭಕ್ತನ ಕೈಕರ್ಯವನ್ನು ಮಾಡ್ತಕ್ಕಂಥದ್ದು ಅಷ್ಟಕ್ಕೆ ಮಾತ್ರ ಶರೀರದ ಪೋಷಣೆಯನ್ನು ಮಾಡಬೇಕು ಅಂತ ಮತ್ತೆ ಈ ಆಶಯ ಅವನ್ನ ಹಿಡ್ಕೊಂಡಿರ್ತವ ಬೇಕು ಬೇಕು ಅನ್ನೋದು ಒಂದು ಪರಿಸ್ಥಿತಿಯನ್ನು ತುಂಬ ಚೆನ್ನಾಗಿ ಹೊರಡಿಸಿದ್ದಾರೆ ಆಶಾ ಪಿಶಾಚಿಕಾಷ್ಟ ಏನೇನು ಪದಗಳನ್ನು ಬಳಸ್ತಾರೆ ಅಂದರೆ ಈ ಸಂಸ್ಕೃತ ಕಾವ್ಯಜ್ಞರು ಚೆನ್ನಾಗಿರುತ್ತೆ ಆಶಾ ಪಿಶಾಚಿಕಾಷ್ಟಚಿತ್ ವಂದತೆ ನಿಂದಿ ಸ್ತೋದಿ ಪ್ರಹಸ್ಯಂತ ಈ ಆಶೆ ಅನ್ನುವಂಥ ಪಿಶಾಚಿ ಯಾರನ್ನು ಹಿಡ್ಕೊಂಡಿದೆಯೋ ಆಶಾ ಪಿಶಾಚಿಕಾಷ್ಟ ಪುರತಃ ಯತ್ ಅವ್ರು ಯಾರ ಮುಂದೆ ಆದರೂ ಇದ್ರೆ ಯಾರ ಮುಂದೆ ಆದರೂ ಇದ್ರು ಇದ್ರೂ ಪರವಾಗಿಲ್ಲ ಅವ್ರಿಗೇನಿಲ್ಲ ಅವ್ರು ಏನು ಅಹ್ ಇಂಥವ್ರ ಮುಂದೆ ಹೀಗ್ ಮಾಡ್ಬೇಕು ಇಂಥವ್ರ ಮುಂದೆ ಹೀಗ್ ಮಾಡಬಾರ್ದು ಅಂತ ಏನು ಇದೆ ವಿವೇಕವೇ ಇರೋದಿಲ್ಲ ಬಂತು ಪುರಾತಃ ಎಸ್ ಎ ಕಸ್ಯ ಚಿತ್ರ ಯಾರ ಮುಂದೆ ಆದರೂ ಪರವಾಗಿಲ್ಲ ಏನ್ ಮಾಡ್ತಾರಂತೆ ಒಂದತೆ ನಮಸ್ಕಾರ ಸ್ವಾಮಿ ಚೆನ್ನಾಗಿದ್ದೀರ ಅಂತ ಒಂದತೆ ನಾಯಿ ಬಾದ ಅಲ್ಲಿಸುತ್ತಲ್ಲ ಹಾಗೆ ಒಂದತೆ ನಿಂದಂತಿ ಒಬ್ಬರನ್ನ ಸಂತೋಷಪಡಿಸ್ಬೇಕು ಅವರಿಂದ ಏನೋ ಗಳಿಸಬೇಕು ಅಂತ ಇನ್ನೊಬ್ಬರನ್ನ ಅವ್ರ ಎದುರುಗಡೆ ನಿಂದಿಸ್ತಾನಂತ ನನಗೆ ಗೊತ್ತಿತ್ತು ಸ್ವಾಮಿ ಅವನು ಹೀಗೆ ಅಂತ ನಿಮ್ಮನ್ನು ಎದುರಾಡ್ಕೊಕ್ ಹೋಗ್ತಾನಲ್ಲ ಅವನು ಅವನ ಎಂತಹ ಶಠ ಇರ್ಬೋದು ಎಂತಹ ದುರ್ವೆ ಇರ್ಬೋದು ನಿಂದಿಸ್ತಾನ ಯಾಕೆ ಇವನಿಂದ ಏನೋ ಒಂದು ಆಗಬೇಕವಂತಿ ಸ್ತೌತಿ ಎದುರುಗಡೆ ಇದ್ದವನು ಸುದ್ದಿಸ್ತಾರ ಆಹಾ ನೀವೇ ಇಂದ್ರಾಸಾರ್ ನೀವೇ ಚಂದ್ರಾಸಾರ್ ನೀವೇ ಭೀಮಾ ನೀವೇ ಯುಧಿಷ್ಠಿರ ನೀವೇ ಸಾಕ್ಷಾತ್ ಪರಂ ಬ್ರಹ್ಮ ಅಂತ ಸ್ತೌತಿ ಯಾಕಂದ್ರೆ ಕಿಂಚಿತ್ತಾದರೂ ಒಂದು ಐದು ಪೈಸಾ ಹಾಕಲಿ ಅಂತ ನೋಡಿ ಎಂತಹ ಆಶಾಪಿಶಾಚಿಕ ವಿಷ್ಠ ಅವನ ನೀಚ ಸ್ಥಿತಿ ಹೇಗೆ ಅನ್ನೋದನ್ನ ಇಲ್ಲಿ ವಿವರಿಸಿದ್ದಾರೆ ಆ ಮನಸ್ಸು ಯಾವುದಕ್ಕೂ ಹೆಸುವುದಿಲ್ಲವಂತೆ ರೋಗಿತಿ ಕೊನೆಗಿದ್ ಯಾವ ಅಸ್ತ್ರವೂ ಆಗ್ಲಿಲ್ಲವಾ ಏನ್ಮಾಡ್ತಾನೆ ಕಣ್ಣೀರು ಹಾಕ್ತಾಂತೆ ಏನು ಮಾಡೋದು ಹೀಗೆ ಆಗೋಯ್ತು ಹಾಗಾಗಿಬಿಡ್ತು ನನ್ನ ಪರ್ಸ ಕಳೆದೋಯ್ತು ಈಗೆಲ್ಲ ಹೊಸದು ಒಂದು ಶುರುವಾಗಿಬಿಟ್ಟಿದೆ ಇದ್ದಕ್ಕಿದ್ದಂಗೆ ನಿಮ್ಮ ಮನೆಗೆ ಯಾರೊಬ್ಬರು ಬರ್ತಾರೆ ಬಾಗಿಲು ತಟ್ತಾರೆ ತಟ್ಟುಬಿಟ್ಟು ಪುರುಷರೋ ಸ್ತ್ರೀಯೋ ಈ ತರ ದಯವಿಟ್ಟು ನಂದು ಪರ್ಸನ್ನು ಇದ್ರಲ್ಲಿ ಹೊಡೆದು ಬಿಟ್ಟಿದ್ದಾರೆ ದಯವಿಟ್ಟು ನನ್ನ ಮನೆಗೆ ಹೋಗ್ಬೇಕು ನೂರು ರೂಪಾಯಿ ಕೊಡಿ ಸಹಾಯ ಮಾಡಿ ಅಂತ ರೋದಿ ಅಳುತ್ತಂತೆ ಬೇಕಾದಷ್ಟು ನಾಟಕಗಳನ್ನ ಆಡ್ತಾರೆ ನಿಜವಾಗಿಯೂ ಅಳುವುದಲ್ಲ ನಾಟಕಗಳನ್ನ ಆಡುವುದಕ್ಕೆ ಇದನ್ನ ಹೇಳ್ತಾ ನಂತರ ಏನ್ ಮಾಡ್ತಾರೆ ಪ್ರಹಸ್ಯತ್ಯ ಪ್ರಹಸ್ಯತಿ ಅಂತ ಹೇಳಿದ್ರೆ ಜೋರಾಗಿ ಅಟ್ಟಹಾಸ ಮಾಡಿ ನಡ್ತಾರೆ ಈಗ ಒಬ್ಬ ಅಧಿಕಾರಿ ಅವನು ಕೆಳ ಕೈ ಕೆಳಗೆ ಒಬ್ಬ ಇರ್ತಾನಂತೆ ಅವನೇನಾದ್ರೂ ಸ್ವಲ್ಪ ಹೇಳಿದ್ರೆ ಅವನು ನಗಲೇ ಬೇಕಲ್ಲ ಇಲ್ಲದೆ ಹೋದ್ರೆ ಅವನ ಹಲ್ಲಿ ಕಿರಿದೇ ಹೋದ್ರೆ ಏನಯ್ಯ ನಾನು ಜೋಕ್ ಮಾಡ್ತಾ ಇದ್ದೀನಿ ನಿನಗೆ ಅರ್ಥ ಆಗ್ತಾ ಇಲ್ಲ ನಗು ಅಂತ ಅವನು ಹೇಳ್ತಾನೆ ಈಗ ನಗಲಿಲ್ಲ ಅಂದ್ರೆ ಅವನ ಸಂಬಳ ಬಿಸಾಕೋದಿಲ್ಲ ಹೀಗಾಗಿ ಪ್ರಹಸ್ಯತಿ ಮೂವತ್ತೆರಡು ಹಲ್ಲುಗಳನ್ನು ಬಿಟ್ಟು ನಗ್ತಾನಂತೆ ಪ್ರಹಸ್ಯತಿ ಬರೀ ಹಸತಿ ಅಲ್ಲ ಪ್ರಹಸ್ಯತಿ ಅಟ್ಟಹಾಸ ಮಾಡಿ ನಗ್ತಾನೆ ತುಂಬಾ ಚೆನ್ನಾಗಿದೆ ಸಾರ್ ನಿಮ್ಗೆ ಜೋಕು ಅಂತ ಇದು ನಾವು ಆಡುವಂತಹ ವಿಚಿತ್ರ ವಿಚಿತ್ರ ಇದು ಏನೋ ಆಟಗಳು ಲೀಲೆಗಳು ಅಂತ ಹೇಳ್ಬೋದು ಪರಮಾತ್ಮನಿಗೆ ಅದು ಲೀಲೆ ನಮಗೆ ಇದು ಲೀಲೆ ಯಾರಿಗೂ ಯಾರಿಗೆ ಈ ಆಸೆಯನ್ನು ಪಿಶಾಚಿ ತಲೆ ಮೇಲೆ ಅವರಿಗೆ ಒಬ್ಬ ತುಂಬಾ ಚೆನ್ನಾಗಿ ಬರೆದಿದ್ದಾನೆ ಒಂದು ಪುಸ್ತಕ ಬರೆದಿದ್ದಾನೆ ಸೈಕಾಲಜಿ ಬಗ್ಗೆ ದ ಗೇಮ್ಸ್ ಪೀಪಲ್ ಪ್ಲೇ ಅಂತ ಹೇಳ್ಬಿಟ್ಟು ನಮ್ಮ ದೈನಂದಿನ ಸಂಬಂಧಗಳಲ್ಲಿ ಎಷ್ಟು ಚೆನ್ನಾಗಿ ನಾವು ಆಟ ಆಡ್ತಾ ಇದ್ದೇವೆ ಅಂತ ಗೊತ್ತಿದ್ದು ಗೊತ್ತಿದ್ದು ನಾವು ಆಟ ಆಡ್ತಾ ಇದ್ದೇವೆ ಕೆಲವ್ರಿಗೆ ಇಷ್ಟ ನಮಗೆ ಇಷ್ಟವೇ ಇಲ್ಲ ಅವ್ರ ಮುಖ ನೋಡದೆ ನಮ್ಗೆ ಇಷ್ಟವಾಗುವುದಿಲ್ಲ ಆದರೂ ಕೂಡ ನಾವು ಅವ್ರನ್ನ ಅತ್ಯಂತ ನರ್ತ ನತ್ತ ಸ್ವಾಗತಿಸಬೇಕು ಅವ್ರನ್ನ ಹೊಗಳಬೇಕು ಅವ್ರನ್ನ ಎಲ್ಲರ ಮುಂದೆ ಸತ್ಕಾರ ಮಾಡಬೇಕು ಎದುರುಗೊಂದು ಒಳಗೊಂಡು ಮಾಡಬೇಕು ಇದನ್ನ ನಾವು ಆಡುವಂತಹ ವಿವಿಧ ಆಟಗಳು ನಮ್ಮ ಮನಸ್ಸಿನಲ್ಲಿ ಏನೋ ಒಂದಿದೆ ಅದನ್ನು ಸಾಧಿಸಲಿಕ್ಕೆ ವಿವಿಧ ಆಟಗಳನ್ನು ಆಡ್ತೀವಿ ಅಂತ ಹೇಳಿ ಹೇಳ್ತಾರೆ ಆದರೆ ಈ ಭಕ್ತರಾದವರ ಕಥೆಯೇ ಬೇರೆ ನವಾಂಛತಿ ಅವನಿಗೇನು ಬೇಕಾಗಿಲ್ಲ ಮುಕುಂದ ಮಾಲೆಯಲ್ಲಿ ಕುಲಶೇಖರ ಆಡುವವರು ಹೇಳುವಂತಹ ಮಾತು ನಾಸ್ತಾ पभोगे वसुनी चये नाम बहुमत युगगता निश्चलाता ನನಗೆ ಧರ್ಮ ಬೇಕಾಗಿಲ್ಲ ನಾನು ಯಾವ ಧರ್ಮವನ್ನು ಮಾಡುವುದಿಲ್ಲ ಪುಣ್ಯಕ್ಕೋಸ್ಕರ ಮಾಡುವಂತಕ್ಕದ್ದು ಧರ್ಮ ಸ್ವರ್ಗ ಬೇಕು ಈ ಲೋಕ ಬೇಕು ಬ್ರಹ್ಮ ಲೋಕ ಬೇಕು ಹಿರಣ್ಯ ಗರ್ಭ ಲೋಕ ಬೇಕು ಅಥವಾ ಪುತ್ರ ಬೇಕು ಪೌತ್ರ ಬೇಕು ಪಶು ಬೇಕು ಹಿರಣ್ಯ ಬೇಕು ಸಂಪತ್ತು ಬೇಕು ಆಸ್ತಿ ಬೇಕು ಅಂತ ಹೇಳಿ ಯಾವ ಕರ್ಮಗಳನ್ನು ನಾವು ಮಾಡ್ತೇವಿಯೋ ವೈದಿಕ ಅಥವಾ ಲೌಕಿಕ ಅದೆಲ್ಲದಕ್ಕೂ ಧರ್ಮ ಅಂತ ನನಗೆ ಧರ್ಮದಲ್ಲಿ ನ ಆಸ್ಥ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಅಂತ ನನಗೆ ಯಾವುದೇ ಆಸಕ್ತಿ ಇಲ್ಲ ಆಸ್ಥ ನನಗೆ ಯಾವುದೇ ಆಸಕ್ತಿ ಇಲ್ಲ ನ ವಸು ನೀಚಗೆ ವಸು ಅಂದ್ರೆ ಸಂಪತ್ತು ಸಂಪತ್ತಿನ ಗುಂಟು ಅದರಲ್ಲಿ ಯಾವುದೇ ನನ್ನ ಆಸಕ್ತಿ ಇಲ್ಲ ನನ್ನ ಸಂಪತ್ತು ಬೇಕಾಗಿಲ್ಲ ಅಂತ ಅರ್ಥ ಕಾಮೋಪಭೋಗೇ ಯಾವ ಕಾಮ ಉಪಭೋಗಗಳು ಈ ಜಗತ್ನಲ್ಲಿ ಕಣ್ಣಿಗೆ ಕಾಣ್ತಕ್ಕಂಥದ್ದು ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು ಇನ್ನೂ ಮುಂದೆ ಬರ್ತಕ್ಕಂಥದ್ದು ಯಾವುದಲ್ಲೇ ಕೂಡಲಿ ನನಗೆ ಆಸಕ್ತಿ ಇಲ್ಲ ಭವ್ಯಂ ಭಗವಂ ಪೂರ್ವ ಕರ್ಮಾನುರೂಪಂ ಸರಿ ಹಾಗಿದ್ರೆ ನನ್ನ ಪೂರ್ವ ಕರ್ಮಗಳ ಗತಿ ಏನಪ್ಪಾ ಸಂಚಿತ ಕರ್ಮ ಎಷ್ಟೊಂದು ಮಾಡಿದ್ದೀನಿ ಏನೇನು ಕಾದಿಯೋ ಏನು ಕಥೆಯೋ ನನಗೆ ನನಗದರಲ್ಲಿ ಆಸಕ್ತಿ ಏನು ಬೇಕಾದ ಆಗಲಿ ಎದ್ ಎದ್ ಭವ್ಯನು ಭಗತಮ್ಮೆ ಏನು ಬೇಕಾದ ಆಗಲಿ ನೀನಿದ್ದ ಲಯ್ಯ ನೀನಿರ್ಬೇಕಾಗಲ್ಲ ಹೋಗೋ ನಿನ್ ದಾಡಿ ನಂದ ಯಾಕೆ ನಾನಂತೂ ನಿನ್ನನ್ನು ಶರಣಾಗಿದ್ದೇನೆ ಶ್ರೀರಾಮ್ ಹಾಗೆ ಹೇಳ್ಕೊಡು ಈಗ ಕೇಳ್ಬೇಕಂದ್ ಭಗವಂತನ ಎಷ್ಟು ಭಗವಂತನ ಪ್ರೀತಿ ಇರ್ತಿರೋ ಅಷ್ಟು ಅವನ ಮೇಲೆ ಸಲಿಗೆ ಬರ್ತದೆ ಎಷ್ಟೆಷ್ಟು ಭಗವಂತನ ಹಿಡಿದ್ಕೊತಿರೋ ಅಷ್ಟೆಷ್ಟು ಅವನಿಂದ ದೂರ ಆಗ್ತದೆ ಭಗವಂತನ ಪ್ರೀತಿಸಲು ಕಲಿಬೇಕು ಅವನು ನಿಮ್ಮವನೇ ಇನ್ಯಾರೂ ಅಲ್ಲ ನಿಮ್ಮ ಅಪ್ಪನಿಗಿಂತಲೂ ಅಪ್ಪ ಅಷ್ಟು ಪ್ರಿಯ ನಿಮ್ಮ ಅಮ್ಮನಿಗಿಂತಲೂ ಅಮ್ಮ ಅಷ್ಟು ಪ್ರಿಯ ನಿಮ್ಮ ಮಗನಿಗಿಂತಲೂ ಮಗ ಅಷ್ಟು ಪ್ರಿಯ ಅವನು ಅಷ್ಟ್ಯಾಕೆ ಸ್ವಾಮಿ ನಿಮ್ಮ ದೇಹಕ್ಕಿಂತಲೂ ದೇಹ ಅಷ್ಟು ಪ್ರಿಯ ಎಲ್ಲರಿಗೂ ಪ್ರಿಯವಾದ್ಯಾದವು ತಮ್ಮ ಸ್ವಂತ ದೇಹ ಅದಕ್ಕಿಂತಲೂ ಪ್ರಿಯವಾದವನು ಭಗವಂತ ಹೀಗಾಗಿ ಯಾಕೆ ಅವನು ಹಿಡ್ಕೊಡ್ಬಾರ್ದು ಅವ್ರು ಹೇಳ್ತಾರೆ ಒಂದು ವೇಳೆ ನನಗೆ ನಾನು ಮಾಡಿದ ಕರ್ಮದ ಅನುಸಾರವಾಗಿ ಯಾವುದೋ ಒಂದು ಪಶು ದೇಹ ಬರುತ್ತೋ ಪಕ್ಷಿ ದೇಹ ಬರುತ್ತೋ ಮರಗಳ ದೇಹ ಬರುತ್ತೋ ಅಥವಾ ಕಲ್ಲಿನ ದೇಹ ಬರುತ್ತೋ ಕಲ್ಲು ಗುಡ್ಡಗಾಡುಗಳ ದೇಹ ಬರುತ್ತೋ ನನಗೇನು ಹೆದರಿಕೆ ಇಲ್ಲ ಯಾಕೆಂಬೋತ್ ಪಾದಾಂ ಯುಗದ ಅಂದ್ರೆ ನಿನ್ನ ಪಾದಾಂಬೋ ಅಂದ್ರೆ ಪಾದ ಪದ್ಮಗಳ ಅಂಬೋಹ ಯುಗತ ಎರಡು ಯುಗ ಅಂದ್ರೆ ಎರಡು ಪಾದಗಳ ಆ ಎರಡು ಪಾದ ಇದೆಯಲ್ಲ ಅದರಲ್ಲಿ ನಿಶ್ಚಲವಾದಂತಹ ಭಕ್ತಿ ನನಗೆ ನೀವು ಕೊಟ್ಬಿಡ್ತು ಸಾಕು ಇನ್ನು ಏನು ಬೇಕಾದ್ರೂ ಮಾಡಿ ನನ್ನ ಇದಾದ್ರೂ ಮಾಡು ಪ್ರಾಣಿಯನ್ನಾದ್ರೂ ಮಾಡು ಪಕ್ಷಿಯನ್ನಾದ್ರೂ ಮಾಡು ಅಥವಾ ಮರ ಗಿಡಗಳನ್ನಾದರೂ ಮಾಡು ಇದಕ್ಕೆ ಹೇಳ್ತಾರೆ ಈ ಅದರಲ್ಲಿ ಅಮೃತೀ ಭವತಿ ಅನ್ನೋದು ಬರುತ್ತೆ ರಹೀಮ್ ರಹೀಮ ದಾಸರು ಸಂಸ್ಕೃತದಲ್ಲಿ ಒಂದು ಶ್ಲೋಕವನ್ನು ರಚಿಸ್ತಾರೆ ಅವರಿಗೆ ಸಂಸ್ಕೃತ ಕೂಡ ಗೊತ್ತಿತ್ತು ಅರ್ಧ ಮಾದರಿ ಈ ಹಿಂದಿ ಅಲ್ಲದೆ ಅದರಲ್ಲಿ ಅವರು ಹೇಳ್ತಾರೆ ಭಗವಂತನಿಗೆ ಒಂದು ಶರತ್ ಹಾಕ್ತಾರೆ ಹೇ ಭಗವಂತ ಪರಮಾತ್ಮ ನಾನು ನಿನ್ನ ಮುಂದೆ ಈಗ ಎಂಬತ್ತು ನಾಲ್ಕು ಲಕ್ಷ ವೇಷಗಳನ್ನು ಹಾಕಿ ಕುಳಿದಿದ್ದೇನೆ ನಾನು ಇನ್ನು ಮುಂದೆ ಎಂಬತ್ತು ನಾಲ್ಕು ಲಕ್ಷ ವೇಷಗಳನ್ನು ಹಾಕಿ ಕುಳಿದಿದ್ದೇನೆ ಎಂಬತ್ನಾಲ್ಕು ಲಕ್ಷ ಅಂದ್ರೆ ಏನು ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಹುಟ್ಟಿ ವಿವಿಧ ಜನ ಯೋನಿಗಳಲ್ಲಿ ಹುಟ್ಟಿ ಭಗವಂತನ ಮೇಲೆ ಕುಡಿದಿದ್ದೇನೆ ಅಂದ್ರೆ ಭಗವಂತನ ಎದುರಾಗಿ ನಾನು ನಾಟಕ ಆಡಿದ್ದೇನೆ ಒಂದೊಂದು ಜನರಲ್ಲಿ ಒಂದೊಂದು ನಾಟಕ ಅಲ್ವೇ ನಮ್ದಲ್ಲ ಒಂದೊಂದು ನಮ್ಮ ಪ್ರತಿಯೊಂದು ಕರ್ಮಗಳು ಒಂದೊಂದು ನಾಟಕ ಎಂಬತ್ನಾಲ್ಕು ಲಕ್ಷ ಪಾಟನ್ನು ಹಾಕಿ ನಾನು ಮುಂದೆ ನಾನು ನಿನ್ನ ಮುಂದೆ ನಾಟಕ ಆಡಿದ್ದೇನೆ ಈಗ ನನ್ನ ಒಂದು ಷರತ್ತು ನಿನಗೆ ನನ್ನ ನಾಟಕದ ಪಾರ್ಟ್ ಇಷ್ಟ ಇದೆಯೋ ಇಲ್ಲ ಎಲ್ಲು ಇಷ್ಟ ಇದೆಯೋ ನನಗೆ ನೀನ್ ಬಹುಮಾನ ಕೊಡಬೇಕು ಯಾಕೆ ಯಾರು ಬಹುರೂಪಿಗಳು ಯಾರು ಪಾಟ್ ಹಾಕಿದ್ದಾರೋ ಅವ್ರು ಚೆನ್ನಾಗಿ ನಟನ ಮಾಡಿ ಚೆನ್ನಾಗಿ ಪಾಟ್ ಹಾಕಿದ್ಮೇಲೆ ಯಾರಿಗೋಸ್ಕರ ಮಾಡಿದ್ರೋ ಅವನು ಬಹುಮಾನ ಕೊಡುವ ಪದ್ಧತಿ ಕೊಡ್ಲೇಬೇಕು ಆ ಬಹುಮಾನವಾಗಿ ಏನ್ ಕೊಡಬೇಕು ನನಗೆ ಭಕ್ತಿಯನ್ನು ಕೊಟ್ಬೋದು ಅಥವಾ ಒಂದು ವೇಳೆ ನನ್ನ ಈ ಎಂಬತ್ನಾಲ್ಕು ಲಕ್ಷ ಪಾಯಿಂಟ್ಗಳು ನೀನು ಇಷ್ಟು ಮಾಡಲಿ ಕೆಟ್ರಿ ಹೇಳ್ಬಿಡು ನಾನು ಮುಕ್ತನಾಗಿ ನೋಡಿ ಹಾಗೆ ಡಬಲ್ ಟೂ ಹೆಡ್ಜ್ ಓರ್ಡ್ ಅಂತ ಹೇಳ್ತಾರೆ ಡಬಲ್ ಎಡ್ಸ್ ಓರ್ಡ್ ಅಂತ ಈ ಭಕ್ತರು ತುಂಬಾ ಘಾಟಿ ಇರ್ತಾರೆ ಭಗವಂತ ತುಂಬಾ ಕಷ್ಟ ಅವನು ಭಕ್ತರು ಬಂದ್ರೆ ಓಡೋಗ್ತಾನೆ ಯಾಕೆಂದ್ರೆ ಇವ್ರು ಇಕ್ಕಟ್ಟಿಗೆ ಸಿಗ್ಸು ಜಾಸ್ತಿ ಭಕ್ತರು ಬೇರೆಯವ್ರ ಏನು ಆಲೋಚನೆ ಇಲ್ಲ ಅವನಿಗೆ ಬೇರೆಯವರಿಗೆ ಸುಮ್ಮನೆ ಹೀಗೆ ಹೀಗೆ ಐದು ಪೈಸೆ ಬಿಸಾಕ ಸಾಕು ಅವನು ಅದೇ ಪರಮಾನಂದ ಆಹಾಹ ಐದು ರೂಪಾಯಿ ಬಿಸಾಕಂದ ಇದನ್ನ ಇಟ್ಟುಕೊಂಡು ನಾನು ಫಿಕ್ಸ್ ಡೆಪಾಸಿಟ್ ಮಾಡ್ತೀನಿ ಅಂತ ಕನಸು ಅವನಿಗೆ ಪಟಕ್ ತಂದು ಪ್ರಾಣವ ತಗೊಳ್ತು ಮೂಮೆಂಟ್ ಅವನ್ ಗೊತ್ತಿಲ್ಲ ಇದು ಭಕ್ತರಿಗೂ ಉಳಿದವರಿಗೂ ಇರ್ತಕ್ಕಂಥ ವ್ಯತ್ಯಾಸ ಆದ್ರೆ ಭಕ್ತನಾದವ ಹೀ ಆ ರಹೀ ರಹೀಮ ಹಾಗೆ ಎರಡು ರೀತಿಯಲ್ಲೂ ಅವನಿಗೆ ಅಮೃತತ್ವ ಪ್ರಾಪ್ತಿಯಾಗಲಿ ಭಕ್ತಿ ಸಿಕ್ಕಿದ್ರೆ ಇನ್ನೇನು ಮುಕ್ತಿ ಕೈಯಲ್ಲ ಮುಕ್ತಿ ಸಿಕ್ಕದ್ರಂತೂ ಇನ್ನೇನು ಕೇಳಲೇಬೇಕಾಗಿಲ್ಲ ಅಂತಹ ಭಕ್ತರ ಒಂದು ಇದು ಬೇಡ ನನಗೇನು ಬೇಡ ಪ್ರಪಂಚದ ಯಾವುದನ್ನೂ ಬೇಡ ಅಂತ ರಬಿಯ ಅಂತಕ್ಕಂಥಳು ಪರ್ಷಿಯನ್ ದೇಶದ ಸೂಫಿ ಸಂತೆ ಅತ್ಯುಚ್ಚ ಅವಸ್ಥೆಯನ್ನು ಹೊಂದಿದಂತಹ ಸೂಫಿ ಸಂತೆ ಆಕೆ ನನಗೆ ಅವಳ ಕಥೆಯನ್ನು ಕೇಳುವುದಂದ್ರೆ ಅತ್ಯಂತ ಕುತೂಹಲ ಅಷ್ಟು ಮೈ ರೋಮಾಂಚನ ಆಗುತ್ತೆ ಆಕೆಯ ಕಥೆಯನ್ನು ಕೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಷ್ಟು ಜನ ಅಲ್ಲಿ ಬೇರೆ ಪುರುಷ ಸೂಫಿ ಸಂತರು ಇದ್ರು ಆದರೆ ಅವರೆಲ್ಲರಿಗಿಂತಲೂ ಈಕೆಯ ಭಕ್ತಿ ಏನು ಆ ಭಗವಂತನಲ್ಲಿಯ ಬಕ್ತಿ ಸಂಪೂರ್ಣ ಶರಣಾಗತಿ ಅದನ್ನು ಬಾಯಿಯಲ್ಲಿ ವರ್ಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಈಕೆ ಅನೇಕ ದಿವಸ ಉಪವಾಸ ಮಾಡಿದ್ದಾಳೆ ಒಂದು ದಿವಸ ಏಳೆಂಟು ದಿವಸ ಆಗೋಗ್ಬಿಟ್ಟಿದೆ ಒಂದು ದಿವಸ ಅವಳಿಗೊಬ್ಬರು ಸೇವಕಿ ಇದ್ಳು ಅವಳಿಗೆ ಇವತ್ತಾದರೂ ಹೇಗಾದರೂ ಮಾಡಿ ಅಡಿಗೆಯನ್ನು ಮಾಡಿ ನಮ್ಮ ಯಜಮಾನಕ್ಕೆ ಯಜಮಾಂತಿಗೆ ರಬ್ಬಿಯಾಗೆ ಬಡಿಸಬೇಕು ಅಂತ ಆಸೆ ಆಯಿತು ಅವಳು ರೊಟ್ಟಿಯನ್ನು ಮಾಡ್ತಾಳೆ ಆ ರೊಟ್ಟಿಗೆ ಈರುಳ್ಳಿ ಸ್ನಾನವನ್ನು ಮಾಡಬೇಕಾಗಿರುತ್ತೆ ಈರುಳ್ಳಿ ಸಹ ಮಾಡಬೇಕಾದ್ರೆ ಈರುಳ್ಳಿಯೇ ಇಲ್ಲ ಏನು ಮಾಡೋದು ಸರಿ ಹೋಗಿ ಪಕ್ಕದ ಮನೇಲಿ ಹೋಗಿ ಕೇಳ್ಕೊಂಡು ಬರ್ತೇನೆ ಅಂಥೇಳಿ ಅವಳು ಮನಸ್ಸಿನಲ್ಲಿ ಅಂದ್ಕೊಂಡು ಇದೇ ರೀತಿ ರವಿಯ ಕೇಳ್ತಾಳ ನಾನು ನಿಮಗೋಸ್ಕರ ಈರುಳ್ಳಿಯನ್ನು ಪಕ್ಕದ ಮನೆಗೆ ಹೋಗಿ ಯಾರತ್ರ ಹೋಗಿ ಕೇಳ್ಕೊಂಡು ಬರ್ತೀನಿ ಅಂತ ಆಗ ರಬಿಯ ಒಂದು ಮಾತು ಹೇಳ್ತಾಳ ನೋಡು ನಾನು ನಲವತ್ತ ವರ್ಷ ಭಗವಂತನ ಮುಂದೆ ಒಂದು ಕಟ್ಟಾಣೆಯನ್ನು ಮಾಡಿದ್ದೇನೆ ಏನು ಅಂತ ಹೇಳಿದ್ರೆ ನಾನು ನಿನ್ನನ್ನು ಹೊರತಾಗಿ ಇಂದು ಯಾವ ಕ್ಷುಲ್ಲಕವಾದ ಪ್ರಾಪಂಚಿಕ ಪ್ರಾಪಂಚಿಕ ವಸ್ತುಗಳನ್ನು ಬಯಸ ಬಯಸೇನು ನಿನ್ನನ್ನು ಹೊರತಾಗಿ ಭಗವಂತನನ್ನು ಹೊರತಾಗಿ ನಾನು ಯಾವುದೇ ಪ್ರಾಪಂಚಿಕ ವಸ್ತುವನ್ನು ಕ್ಷುಲ್ಲಕವೆಂದು ಪರಿಗಣಿಸಿ ಯಾವುದನ್ನು ಬಯಸುವುದಿಲ್ಲ ಅಂತ ಹೇಳಿ ನನಗೆ ಬೇಕಾಗಿಲ್ಲ ಹೀಗಂದೋ ಇದು ಇವಳು ಇದು ಇಟ್ಟಿದ್ದಾಳೆ ಅಲ್ಲಿ ಆ ಸಾರು ಮಾಡ್ಲಿಕ್ಕೋಸ್ಕರ ಆ ಇದರಲ್ಲಿ ಒಲೆಯ ಮೇಲೆ ಇಟ್ಟಿದ್ದಾಳೆ ತಕ್ಷಣ ಎಲ್ಲಿಂದ ಒಂದು ಹಕ್ಕಿ ಯಾರ್ದು ಇಲ್ಲಿಂದ ಆ ಬಿಡಿಸಿದಂತಹ ಈರುಳ್ಳಿಯನ್ನು ಬಾಯಿಯಲ್ಲಿ ಕಚ್ಕೊಂಡು ಅಲ್ಲಿ ಪಟಕ್ ಅಂತ ಹಾಕಿ ಹೊತ್ತೋಯ್ತು ಕರೆಕ್ಟ್ ಆಗಿ ಆ ಎಲ್ಲಿ ಮಾಡಬೇಕು ಅಲ್ಲಿ ರಬಿಯ ನೋಡಿದ್ರು ನೋಡಿ ಅವಳು ಉದ್ಗಾನ ಮಾಡ್ತಾಳೆ ಇದು ಅವನ ಏನು ಮಾಯೆ ಅಲ್ವೋ ಇರೋ ಇದು ಕೂಡ ಅವನು ನನ್ನನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾನೋ ಏನೋ ಅಂತ ಹೇಳ್ಬಿಟ್ಟು ಅವಳು ಕೇವಲ ರೊಟ್ಟಿಯನ್ನು ತೆಗೆದುಕೊಂಡು ಆ ಈರುಳ್ಳಿಯನ್ನು ತೆಗೆದುಕೊಳ್ಳೋಕೆ ಪಕ್ಕದಲ್ಲಿ ಬಿಟ್ಬಿಡ್ತಾರೆ ನಾವು ಇದಕ್ಕೋಸ್ಕರ ಬದುಕೋದಿಲ್ಲ ಅವರು ರಸನ ತೃಪ್ತಿಗೋಸ್ಕರ ಬದುಕೋದಿಲ್ಲ ಭಗವಂತನ ತೃಪ್ತಿಗೋಸ್ಕರ ಅವರ ಅದನ್ನೇ ಮುಂದೆ ನಾವು ಬರ್ತೇವೆ ತಸ್ಮಿನ್ ಸುಖ ಸುಖಿತ್ವಂ ಅನ್ನುವಂತಹ ಒಂದು ಸೂತ್ರದಲ್ಲಿ ಬರ್ತೇವೆ ಅವನು ತೃಪ್ತನ ಅಂದರೆ ನನ್ನ ತೃಪ್ತಿ ಇಲ್ಲದೆ ಹೋದರೆ ಇಲ್ಲ ಅವಳ ಕೇವಲ ಇದೊಂದೇ ಅಲ್ಲ ಅವಳ ಜೀವನದಲ್ಲಿ ಉದ್ದಕ್ಕೂ ಕೂಡ ಅದೇ ರೀತಿ ನಡೀತೆ ಅವಳ ಒಂದು ಪ್ರಾರ್ಥನೆ ಅದ್ಭುತವಾದ ಪ್ರಾರ್ಥನೆ ಅವಳು ಹೇಳ್ತಾಳೆ ಹೇ ಭಗವಂತ ಒಂದು ವೇಳೆ ನಾನು ಸ್ವರ್ಗವನ್ನು ಉದ್ದೇಶಿಸಿ ನಿನ್ನನ್ನು ಪ್ರಾರ್ಥಿಸಿದ್ದೆ ಆದರೆ ನನಗೆ ಸ್ವರ್ಗವನ್ನು ಕೊಡಬೇಡ ಹೇ ಭಗವಂತ ಒಂದು ವೇಳೆ ನಾನು ನರಕದ ಭಯದಿಂದ ನಿನ್ನನ್ನು ಪ್ರಾರ್ಥಿಸಿದ್ದೇ ಆದರೆ ನನ್ನನ್ನು ಉರಿಯುವ ನರಕದಲ್ಲಿ ತಳು ಆದರೆ ಹೇ ಭಗವಂತ ಒಂದು ವೇಳೆ ನಾನು ನಿನಗಾಗಿಯೇ ಪ್ರಾರ್ಥಿಸಿದ್ದೇ ಆದರೆ ನೀನೇ ಬೇಕು ಎಂದು ಪ್ರಾರ್ಥಿಸಿದ್ದೇ ಆದರೆ ದಯವಿಟ್ಟು ನಿನ್ನ ಅಚ್ಚಳಿಯದ ಆ ಸುಂದರ ರೂಪದಿಂದ ನನ್ನನ್ನು ವಿಮುಖನನ್ನಾಗಿ ಮಾಡಬೇಡ ಇದು ಅವಳ ಪ್ರಾರ್ಥನೆ ಅವರು ಹೇಳ್ತಾರೆ ಇನ್ನೊಂದು ಪ್ರಾರ್ಥನೆ ಹೇ ಪರಮಾತ್ಮ ಈ ಜನ್ಮದಲ್ಲಿ ನನಗೆ ಏನೇನು ಒಳ್ಳೆಯದಾಗಬೇಕು ಪುಣ್ಯಗಳು ಏನೇನಿದೆಯೋ ಅದೆಲ್ಲದನ್ನೂ ನನ್ನ ವೈರಿಗಳಿಗೆ ಕೊಟ್ಟು ಬಿಡುತ್ತೆ ಮುಂದಿನ ಜನ್ಮದಲ್ಲಿ ಅಥವಾ ಮುಂದೆ ಉನ್ನತ ಲೋಕದಲ್ಲಿ ಏನೇನು ಪುಣ್ಯಗಳು ನನಗೆ ಬರುವುದಿದೆಯೋ ಅದೆಲ್ಲದನ್ನು ನನ್ನ ಮಿತ್ರವರ್ಗರಿಗೆ ಕೊಟ್ಟು ಬಿಡುತ್ತೆ ನನಗೆ ಇದು ಭಕ್ತನಾದರೂ ಮಾಡುವಂತಹ ನಿಷ್ಕಲ್ಮಶವಾದಂತಹ ಆಚರಣರಿಗೂ ಇವರಿಗೂ ಏನ್ ವ್ಯತ್ಯಾಸ ಅಂತ ಹೇಳಿ ಈಗ ನ ಶೋಚತಿ ಆ ಭಕ್ತನಾದನು ಯಾವತ್ತೂ ಶೋಕವನ್ನು ದುಃಖವನ್ನು ಕೊಡುವುದಿಲ್ಲ ಈ ದುಃಖ ಅಂತಕ್ಕಂಥದ್ದು ಏನು ಶೋಕ ಅಂದ್ರೆ ಏನು ನಾನು ಹೇಳಿಬಿಡ್ತೇನೆ ಸುಖ ದುಃಖಗಳು ಶರೀರಿ ಯಾರು ಶರೀರದಲ್ಲಿರ್ತಾನೋ ಅವನಿಗೆ ಬಂದೇ ಬರ್ತದೆ ತಪ್ಪಿಸ್ಲಿಕ್ಕೆ ಸಾಧ್ಯವೇ ಆಗಲಿ ಯಾಕಂದ್ರೆ ಕರ್ಮ ವಶದಿಂದ ಬರ್ತದೆ ನಾವು ಮಾಡಿರುವಂತಹ ಕರ್ಮಕ್ಕೆ ಅನುಸಾರವಾಗಿ ಸುಖ ದುಃಖಗಳು ಬರ್ತವೆ ಆದ್ರೆ ಯಾವಾಗ ಈ ದುಃಖ ಅಂತ ಹೇಳಿ ಬರ್ತದೋ ಆ ದುಃಖದಲ್ಲೇ ಯಾವಾಗ ನುಡುಗಿರುವಂತಹ ಒಂದು ಏನು ಮನಸ್ಸಿನ ಸ್ಥಿತಿ ಇದೆಯೋ ಅದಕ್ಕೆ ಶೋಕ ದುಃಖದಲ್ಲೇ ಮುಳುಗಿರುವಂತಹ ಮನಸ್ಸಿನ ಸ್ಥಿತಿಗೆ ಶೋಕ ಅಂತ ಹೆಸರು ರಾಮಾಯಣದಲ್ಲಿ ಅಯೋಧ್ಯ ಕಾಡದಲ್ಲಿ ಬರುತ್ತೆ ಒಂದು ಕತೆ ಈ ಶೋಕದ ತಾಪ ಎಷ್ಟು ಅಂತ ಶೋಕೋ ನಾಶಯತೆ ಧೈರ್ಯಂ ಶೋಕೋ ನಾಶಯತೆ ಶ್ರುತಂ ಶೋಕೋ ನಾಶಯತೆ ಸರ್ವ ನಾಸ್ತಿ ಶೋಕ ಸಮೂ ರಿಪು ನಿಮ್ಗೆ ಯಾರಾದರೂ ವೈರಿ ಇದ್ದಾಗ ಅಂತ ಹೇಳಿದ್ರೆ ಸ್ವಾಮಿ ನನಗೆ ಶೋಕಕ್ಕಿಂತ ಹೆಚ್ಚಾದಂತಹ ವೈರಿ ಈ ಜಗತ್ತಿನಲ್ಲಿ ಯಾರು ಸಿಕ್ಕಿಲ್ಲ ಅರೆ ಹ್ಯಾ ಸ್ವಾಮಿ ಹೇಳ್ತಾ ಇದ್ದೀರಾ ನನಗೆ ಎಷ್ಟೊಂದು ಜನ ವೈರಿಗಳಿದ್ದಾರೆ ನೀವು ಹೇಳ್ತೀರಾ ಅವ್ರೆಲ್ಲ ವೈರಿಗಳಿಂತ ಶೋಕವೇ ಹೆಚ್ಚು ವೈರಿ ಅಂತ ಹೇಗೆ ಹೇಳ್ತೀರಾ ಯಾಕೆ ಅಂತ ಹೇಳಿದ್ರೆ ಶೋಕೋ ನಾಶೀಯತೆ ಧೈರ್ಯ ಮನುಷ್ಯನಿಗೆ ನಾನು ನನ್ನ ಸ್ವಂತ ಕಾಲ ಮೇಲೆ ನಿಂತುಕೊಳ್ಳಬಲ್ಲೆ ನಾನು ನನ್ನ ಪಾಡಿಗೆ ಬದುಕು ಬಲ್ಲೆ ಅನ್ನುವಂಥ ಧೈರ್ಯ ಇದೆಯೋ ಆ ಧೈರ್ಯವನ್ನು ಈ ಶೋಕ ನಾಶ ಮಾಡಿಬಿಡ್ತದೆ ಶೋಭೋ ನಾಶಯತೆ ಧೈರ್ಯ ಯಾರಿಗೆ ಈ ಶೋಕ ವಿಪನ್ನ ಆಗ್ತಾನೋ ಅವನು ಧೈರ್ಯ ಬೀಳ್ತಾನೆ ಎಲ್ಲ ಧೈರ್ಯ ಅವನಿಗೆ ಅವನಿಂದ ಹೊರಟು ಹೋಗ್ತದೆ ಶೋಭೋ ನಾಶಯತೆ ಶ್ತಂ ಅವನು ಏನೇನೋ ಇಲ್ಲಿ ಕೇಳಿರ್ತಾನೋ ತರಗತಿಯಲ್ಲೋ ಅಥವಾ ಪುರಾಣಗಳನ್ನೋ ಅಥವಾ ಹರಿಕತೆಯನ್ನೋ ಅಥವಾ ವೇದವನ್ನೋ ಏನೇನು ಶ್ರುತಮೋ ಧರ್ಮ ಸಂಬಂಧಿಯಾದಂತಹ ಪುಣ್ಯವನ್ನು ಕೇಳಿರ್ತಾನೋ ಶೋಕ ಬಂದಾಗಿದ್ದೆಲ್ಲರೂ ಮರ್ತು ಬಿಡ್ತಾನೆ ಶೋಕೋ ನಾಶಯತೆ ಶ್ರುತಂ ಕೇಳಿದ್ದೆಲ್ಲ ಮರ್ಕೋಗ್ಬಿಡುತ್ತೆ ಕೇಳುತ್ತಾನೆ ಶರೀರನ ಸ್ವರ ಅಂತ ಹೇಳಿ ಅಲ್ಲಿ ಯಾರಾದರೂ ಪ್ರಿಯರಾದವರ ಅಗಲಿಕೆ ಉಂಟಾದರೆ ಹೀಗೆ ತಾಳದಾರದು ಶೋಕ ನಾಶಯತೆ ಶ್ರುತಂ ಶೋಕೋ ನಾಶಯದೇ ಸರ್ವ ಎಲ್ಲವನ್ನೂ ಕೂಡ ಈ ಶೋಕ ಅಂತಕ್ಕು ನಾಶ ಮಾಡಿಬಿಡ್ತಾರೆ ಎಲ್ಲವನ್ನೂ ನಾಶ ಮಾಡುವರು ಮಿತ್ರರೋ ಶತ್ರುಗಳು ಹೇ ಸ್ವಾಮಿ ಹೀಗಾಯ್ತಲ್ಲ ಎಲ್ಲರಿಗಿಂತ ಹೆಚ್ಚಾದವರು ಈ ರಿಪು ಶತ್ರುಗಳು ಅಂತ ಹೇಳಿದ್ರೆ ಈ ಶೋಕವೇ ಅದಕ್ಕೆ ಇನ್ನೊಂದು ಕಡೆ ಹೇಳ್ತಾರೆ ಆತ್ಮಾನು ಅನುಶೋಚ ತ್ವಂ ್ ಅನ್ಯಮದು ಶೋಚಿಸಿ ಆಯುಸ್ತೆ ಕ್ಷೀಯತೆ ಯಸ್ಯ ಸ್ಥಿತಸೆ ಚ ಗತಸ್ಯ ಚ ಸ್ವಾಮಿ ನೀವು ಬೇರೆಯವ್ರನ್ನ ಕಂಡು ಯಾಕೆ ಶೋಕಿಸ್ತಾ ಇದ್ದೀರಾ ಇದೂ ಕೂಡ ಅಯೋಧ್ಯದಲ್ಲಿ ಬರ್ತಕ್ಕಂಥದ್ದು ನೀವು ಬೇರೆಯವ್ರನ್ನು ಕಂಡು ಯಾಕೆ ಶೋಕಿಸ್ತಾ ಇದ್ರ ಅಯ್ಯೋ ಅವ್ರು ಹೀಗಾಯ್ತಲ್ಲಪ್ಪ ಅಯ್ಯೋ ಇವ್ರ ಹೀಗಾಯ್ತಲ್ಲ ಅಂತ ನಿಜವಾಗಿಯವ್ರು ಶೋಕಿಸಬೇಕಾದ ಯಾರು ಗೊತ್ತಾ ಯಾರನ್ನು ನೋಡಿ ಗೊತ್ತಾ ನಿಮ್ಮನ್ನು ನೋಡಿ ನನ್ನನ್ನು ನೋಡಿಕೊಂಡೇ ನಾವು ಶೋಧಿಸ್ಬೇಕು ಯಾಕೆ ಅಂತ ಹೇಳಿದ್ರೆ ಆಯುಸ್ತೆ ನಿನ್ನ ಆಯು ಕ್ಷೀಣಿಸ್ತಾ ಇದೆ ಕೂತ್ಕೊಂಡ್ರು ಕೂಡ ಕೆಲಸ ಮಾಡ್ತಾ ಇದ್ರು ಕೂಡ ಓಡಾಡ್ತಾ ಇದ್ರು ಕೂಡ ಕ್ಷಣ ಕ್ಷಣಕ್ಕೂ ನಿಮಿಷ ನಿಮಿಷಕ್ಕೂ ಗಂಟೆ ಗಂಟೆಗೂ ನಮ್ಮ ಆಯುಸ್ ಕ್ಷೀಣವಾಗ್ತಾ ಇದೆ ಆದರೂ ಕೂಡ ಧರ್ಮವನ್ನು ಮಾಡ್ತಾ ಇಲ್ಲ ಅಧರ್ಮಾಚರಣೆಯಲ್ಲಿ ಮನಸ್ಸು ಹೋಗ್ತಾ ಇದೆ ಭಗವಂತನ ನಾಮವನ್ನು ಸ್ಮರಿಸಬೇಕು ಅಂತ ತಲೆಗೆ ಬರ್ತಾ ಇಲ್ಲ ನಾಳೆಗೆ ಏನೇನೊಂದೂ ವಿಚಾರ ಮಾಡ್ತಾ ಇದೆ ಪರ ಚರ್ಚಾ ಮಾಡ್ತಾ ಇದೆ ಭಗವಂತನ ಸ್ತುತಿ ಗುಣಗಾನ ಆಗ್ತಾ ಇಲ್ಲ ಹೀಗಾಗಿ ಶೋ ಯಾರನ್ನ ನಮ್ಮನ್ನು ಕುರಿತುಕೊಂಡೇ ಶೋಕಿಸಬೇಕು ದಯವಿಟ್ಟು ಹೊರಗಡೆವ್ರನ್ನ ಕುರಿತು ಶೋಕಿಸಬೇಡಿ ಯಾಕಂದ್ರೆ ಸತ್ತವನ್ನು ಕುರ್ತು ಶೋಕಿಸೋದಕ್ಕೆ ಅವನಾಗ ಸತ್ತಾಗಾಯ್ತು ಅವನೇನು ಅನ್ಸೋದಿಲ್ಲ ಅಯ್ಯೋ ನನ್ನ ಶೋಕಿಸಿದ್ರಲ್ಲ ಭೇಷ್ ಬೇಷ್ ಅಂತ ತಕ್ಕೋದಿಲ್ಲ ಹಾಗಿದ್ರೆ ನಿಜವಾಗಿಯೂ ಶೋಕಿಸಬೇಕಾದ್ರೆ ನಮ್ಮನ್ನ ಕುರಿತೆಯೇ ನಾವು ಶೋಕಿಸಿಕೊಳ್ಳಬೇಕು ಅವಗಚ್ಚತಿ ಮೂಢಚೇತನ ಪ್ರಿಯನಾಶಂ ಹೃದಯ ಶಲ್ಯಮರ್ಪಿತೀರಸ್ತು ತದೇವ ಮನ್ಯತೆ ಕುಶಲ ದ್ವಾರತೆಯ ಸಮುದ್ರಿತ ಯಾರು ಮೂಢನೋ ಅವನು ತಮ್ಮ ಪ್ರಿಯರಾದವರ ಅಗಲಿಕೆಯನ್ನು ಶೋಕಿಸ್ತಾನಂತೆ ಅವನ ಹೃದಯವನ್ನು ಆ ಶೋಕ ಅಂತಕ್ಕಂಥದ್ದು ಈಟಿಯಂತೆ ಚುಚ್ಚುತ್ತದೆ ಆದರೆ ಯಾರು ಸ್ಥಿರಧೀಹಿ ಶಾಂತಮನಸ್ಕರು ವಿವೇಕ ಚಿತ್ತರು ಯಾರ ಮನಸ್ಸಿನಲ್ಲಿ ವಿವೇಕವಿದೆಯೋ ಯಾರ ಮನಸ್ಸಿನಲ್ಲಿ ಆ ಭಗವಂತನ ಕುರಿತಾದಂಥ ಪ್ರೀತಿ ಇದೆಯೋ ತದೇವ ಮನ್ಯತೆ ಅವರು ಏನು ಹೇಳ್ತಾರೆ ತಿಳ್ಕೊಡ್ತಾರಂತೆ ತದೇವ ಮನ್ಯತೆ ಅದನ್ನೇ ತಿಳ್ಕೊಡ್ತಾರೆ ಏನಂತ ಕುಶಲ ದ್ವಾರತಯ ಸಮುದೃತ ಇದಾಗಿದ್ದೆಲ್ಲ ನನ್ನ ಆತ್ಮದ ಒಳಿತಿಗಾಗಿಯೇ ಆಗಿದ್ದು ಏನೇನಾಯಿತೋ ನನ್ನ ಆತ್ಮದ ಒಳಿತಿಗಾಗಿಯೇ ಆಗಿತ್ತು ಇದಾಯ್ತಾ ಆಯ್ತು ನನಗೆ ಬಂಧನ ಮೋಕ್ಷವಾಯಿತು ಇವರ ಮೇಲೆ ಇದ್ದಂತಹ ಮಮತೆ ಕಳಿಸಿ ಹೋಯಿತು ಇಲ್ಲೇ ಹೋದರೆ ಹಗಲೂ ಇರಲು ನಾನು ಇವರನ್ನ ಎತ್ಕೊಂಡೇ ತಿರುಗಬೇಕಾಗಿತ್ತಲ್ಲ ಮನಸ್ಸಲ್ಲೇ ಆಗಲಿ ಬೇರೆ ಯಾವುದಲ್ಲೇ ಆಗಲಿ ಅಂಟುಕೊಳ್ಳಬೇಕಾಗಿತ್ತಲ್ಲ ಈ ಅಂಟುವಿಗೆ ತಪ್ಪಿ ಹೋಯ್ತಲ್ಲ ಹೀಗಾಗಿ ಪರಮಾತ್ಮೇ ಕೊಟ್ಟಂತಹ ಈ ವರ ಅಂತ ಹೇಳಿ ಆ ಇವರು ಇದು ಮಾಡ್ತಾರೆ ಯಾರೋ ಜ್ಞಾನಿಗಳಾದರೂ ತಿಳ್ಕೊಡ್ತಾರೆ ಇದಕ್ಕೆ ರಬಿಯ ಒಂದು ಕತೆ ಬರುತ್ತೆ ಹಿಂದೆ ಎಲ್ಲೋ ಒಂದ್ಸಲಿ ಹೇಳಿದ್ದೆ ನಾನು ಈ ರಬಿಯಾಗೆ ಇಬ್ಬರು ಮಕ್ಕಳು ಗಂಡು ಮಕ್ಕಳು ಒಳ್ಳೆ ಯೌವನ ಭಕ್ತರಾಗಿದ್ದಾರೆ ಯುವಕರು ದುಡಿದು ಸಂಪಾದನೆ ಮಾಡಬಲ್ಲವರು ತಮ್ಮ ಕಾಲ ತಾವೇ ಹಿಂಚ್ಕೊಂಡು ಬಲ್ಲವರು ಒಮ್ಮೆ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಬರ್ದ ದಾರಿಯಲ್ಲಿ ಘನಗೋಳವಾದಂತಹ ಮೇಘ ಎಲ್ಲಿ ನೋಡಲು ಮೋಡ ಗುಡುಗು ಸಿಡಲು ಆರಂಭವಾಯಿತು ಇವರು ಏನೋ ಹುಲ್ಲನ್ನ ತೆಗೆದುಕೊಂಡು ಬರಲಿಕ್ಕೆ ಹೋದವರು ಮನೆಗೆ ವಾಪಸ್ ಬರ್ತಾ ಇದ್ದಾರೆ ಸರಿ ಅಂತ ಹೇಳಿ ಮಳೆ ಬಂತಲ್ಲ ಅಂತ ಹೇಳಿ ಮಳೆಯಿಂದ ರಕ್ಷಣೆ ಪಡೀಲಿಕ್ಕೆ ಒಂದು ಯಾವುದೋ ಮರದ ಗೋಡದಲ್ಲಿ ಬಂದು ನಿಂತ್ಕೊಂಡು ಅವರ ಬಡದೃಷ್ಟಕ್ಕೆ ಆ ಮರದಲ್ಲಿಯೇ ಸಿಡಿದು ಬಡಿದು ಇಬ್ಬರೂ ಕೂಡ ಕರಗಲಾಗಿ ಅವರ ದೇಹ ಅಲ್ಲೇ ಹೊರಗಿದಿತ್ತು ಸರಿ ಊರವರೆಲ್ಲ ಆ ಮಳೆಯಲ್ಲ ನಿಂತ ಮೇಲೆ ಬಂದು ನೋಡ್ತಾರೆ ಅಯ್ಯೋ ರವಿಯ ಇಬ್ಬರು ಸ್ಫುರದ್ರೂಮಿಯಾದಂತಹ ಹಾಜಾನುಭಾಗಳ ಅಂತಹ ಗಟ್ಟಿಮುಟ್ಟರಂತಹ ಯುವಕರಾದಂತಹ ಇಬ್ಬರು ಮಕ್ಕಳು ಸತ್ತೋದ್ರಲ್ಲ ಅಂತೇಳಿ ಅತ್ಯಂತ ದುಃಖಿತರಾಗಿ ಅವರ ಎರಡು ಧೇಯಗಳನ್ನು ತೆಗೆದುಕೊಂಡು ಬಂದು ರವಿಯ ಮನೆಗೆ ಬಂದು ಬರ್ತಾರೆ ಯಾವ ಒಂದು ಮುಖವನ್ನು ಅವರಿಗೆ ತೋರಿಸುವುದು ಏನಂತ ಹೇಳುವುದು ಅಂತೇಳಿ ಅವರು ಅತ್ಯಂತ ದುಃಖ ದುಃಖ ತಪ್ತರಾಗಿದ್ದಾರೆ ರವಿಯ ಮನೆ ಭಾಗಗಳು ತಗಿತಾರೆ ತೆಗೆದು ನೋಡ್ತಾಳೆ ಎದುರುಗಡೆ ತಾನು ಇಬ್ರು ಮಕ್ಕಳು ದುಃಖವಾಯಿತು ಅವರಿಗೆ ದುಃಖವಾಯಿತು ಶೋಕವಾಗಲಿಲ್ಲ ನೋಡಿ ಡಿಫ್ರೆನ್ಸ್ ಗೊತ್ತಾಯ್ತಾ ದುಃಖವಾಯಿತು ದುಃಖವಾಗಲಿ ಹೋದ್ರೆ ಅದು ಕಲ್ಲು ಅಂತ ಕಲ್ಲು ಮಾತ್ರ ದುಃಖ ಆಗಲ್ಲ ದುಃಖವಾಯಿತು ಶೋಕಗೊಳ್ಳಲಿಲ್ಲ ಅವರು ಶೋಕಗೊಳ್ಳಲಿಲ್ಲ ಚಿತ್ತದಿಂದ ಶಾಂತ ಚಿತ್ತದಿಂದ ಭಗವತ್ ಪ್ರಸಾದ ಎಂಬಂತಹ ಒಂದು ಮನಸ್ಥಿತಿಯಲ್ಲಿ ಅವಳು ಹೇಳ್ತಾಳೆ ಊರ ಜನರಿಗೆ ಒಳಗಡೆ ಮನೆಯ ಬಾಗಿಲನ್ನ ಇನ್ನೊಂದು ರೂಮಿನ ಬಾಗಿಲನ್ನು ತೆಗಿದು ದಯವಿಟ್ಟು ಈ ಎರಡು ಶರೀರಗಳನ್ನ ಇಲ್ಲಿ ಇಟ್ಬಿಡಿ ನಾನು ಆಮೇಲೆ ನೋಡ್ತೀನಿ ನಮ್ಮ ಯಜಮಾನ್ರು ಬರಲಿ ಅಂತ ಸರಿ ಊರವರೆಲ್ಲ ಸಮಾಧಾನ ಮಾಡಿ ಅವರಿಗೇ ಜಾಸ್ತಿ ದುಃಖವಾಗಿದೆ ಶೋಕವಾಗಿರೋ ಇವರವಳಿಗೆ ಅವರಿಗೆ ಸಮಾಧಾನ ಮಾಡಿ ಕಳಿಸ್ತಾಳೆ ಅದು ತಾಯಿ ಹೃದಯ ನೆನಪಿರು ಎಷ್ಟು ಶೋಕ ಉಳಿಬೇಕು ಆ ತಾಯಿಯ ಹೃದಯ ನಂತರ ಸುಮಾರು ಹೊತ್ತು ಮಧ್ಯಾಹ್ನ ಆದಮೇಲೆ ಅವಳ ಗಂಡ ಬರ್ತಾನೆ ಬಾಗಲು ತಡ್ತಾನೆ ಇವಳು ಎಂದಿನಂತೆ ಏನೂ ಆಗಿರುವ ಎಂಬಂತೆ ಶಾಂತ ಮನಸ್ಸಿನಲ್ಲಿ ಬಾಗಿಲು ತೆಗಿತಾಳೆ ಗಂಡನ್ನು ಸ್ವಾಗತಿಸ್ತಾಳೆ ಊಟಕ್ಕೆ ಕೊಡ್ತಾಳೆ ಊಟ ಎಲ್ಲ ಕೊಟ್ಟು ಎಲ್ಲ ಆದಮೇಲೆ ಊಟದ ಸಮಯದಲ್ಲಿ ಹೇಳ್ತಾಳೆ ನೋಡಿ ನಾನು ಎಷ್ಟೋ ದಿವಸದಿಂದ ನಿಮ್ಮ ಮುಂದೆ ಒಂದು ಮಾತು ಹೇಳಬೇಕು ಅಂತಿದ್ದೆ ಹೇಳು ರಬ್ಯಾ ಏನು ಹೇಳಬೇಕ ನೀನು ಸಂತೆ ಗಂಡನಿಗೆ ಇವಳ ಮಹಾತ್ಮೆ ಗೊತ್ತಿತ್ತು ಆದ್ದರಿಂದ ಅವನು ಹೇಳ್ತಾನೆ ಏನು ಏನು ಹೇಳಬೇಕಂತಿದ್ದೆ ಹೇಳು ನನಗೆ ಇಪ್ಪತ್ತೈದು ವರ್ಷಗಳ ಹಿಂದೆ ಒಬ್ಬರು ಮಹಾತ್ಮರ ತಮ್ಮ ನಿರ್ವಹ ಒಂದು ಅಮೂಲ್ಯವಾದಂತಹ ಎರಡು ವಸ್ತುಗಳನ್ನ ರತ್ನಗಳನ್ನ ನಿನ್ನತ್ರ ಇಟ್ಕೋ ನಾನು ಒಂದೊಂದು ದಿವಸ ಬಂದ್ಬಿಟ್ಟು ಅದನ್ನ ನಾನು ಹಿಂತಿರುಗಿ ಪಡ್ಕೊಂಡು ಹೊರಟೋಗ್ತೀನಿ ಅಂತ ಹೇಳಿ ಹೇಳಿಬಿಟ್ಟು ಕೊಟ್ಟರು ನೋಡಿ ಇಷ್ಟು ವರ್ಷ ಆಯಿತು ಅವ್ರಿಗೂ ಬಂದಿಲ್ಲ ಆದ್ರೆ ನನಗೆ ಭಯ ಆಗ್ತಾ ಇದೆ ಏನು ಭಯ ನನಗೆ ಆ ಎರಡು ರತ್ನಗಳ ಮೇಲೆ ಮೋಹ ಹುಟ್ಟಿಬಿಟ್ಟಿದೆ ನನ್ನದು ಅನ್ನುವಂಥ ಹುಟ್ಟುಬಿಟ್ಟಿದೆ ನನಗೆ ಅದನ್ನು ಕೊಡೋದಕ್ಕೆ ಆಗ್ತಾ ಇಲ್ಲ ಇಲ್ಲ ಏನ್ ಮಾಡಲಿ ಗಂಡನಿಗೆ ಆಶ್ಚರ್ಯವಾಗುತ್ತೆ ರಬಿಯಾ ನೀನು ಇಷ್ಟು ದೊಡ್ಡ ಸಂತೆ ನಿನಗೆ ಹೇಗೆ ಮೋಹ ಹುಟ್ಟಲಿಕ್ಕೆ ಸಾಧ್ಯವಾಯಿತು ನಾನು ನಂಬಲಿಕ್ಕೆ ಸಾಧ್ಯವಾಗದೇನೆ ನಿನಗೆ ಮೋಹ ಹುಟ್ಟು ಆ ವಸ್ತು ಪರವಸ್ತು ಅದನ್ನ ನೀನು ಆ ಮಹಾತ್ಮನಿಗೆ ವಾಪಸ್ ಕೊಡಬೇಕು ಇದ್ರಲ್ಲಿ ಏನಿದೆ ಕೇಳೋರು ನನ್ನನ್ನ ಅಂತ ಗಂಡ ಹೇಳಿದ ಹಾಗಿದ್ರೆ ಇವತ್ತ ಮಹಾತ್ಮರು ಬಂದಿದ್ದಾರೆ ನಾವಿಬ್ರು ಸೇರಿ ಯಾಕೆ ಆ ರತ್ನಗಳನ್ನು ಕೊಟ್ಬಿಡಬಾರ್ದು ಒಟ್ಟಿಗೆ ಇವನಿಗೇನು ಅಂತ ಅರ್ಥ ಆಗಲಿಲ್ಲ ರಬಿಯ ಮನೆಯ ಒಳಗಡೆಯ ಕೋಣೆಯ ಬಾಗಲನ್ನು ತೆಗೆದು ಎರಡು ದೇಹವನ್ನು ತೋರಿಸ್ತಾಳೆ ಗಂಡನೇ ಕಂಡಲ್ಲಿ ನೀರೂ ಶೋಕಾಘಾತದಿಂದ ಅವನು ಒಮ್ಮೆ ಕುಸಿದು ಹೋಗ್ತಾನೆ ನೀನು ತಾಯಿಯಾಗಿ ಇಷ್ಟು ಶಾಂತ ಚಿತ್ತದಿಂದ ಹೇಗೆ ನಿನ್ನ ಈ ಇಬ್ಬರ ಮಕ್ಕಳ ಸಾವನ್ನ ನೀನು ತರ್ಕೊಂಡೆ ಅಂತ ಹೇಳಿ ಅವನು ಕಣ್ಣೀರಿಗಲ್ಲು ಕೇಳಿದಾಗ ಹದಿಯ ಹೇಳ್ತಾಳೆ ಇದು ಭಗವಂತ ಕೊಟ್ಟಂತಹ ಪ್ರಸಾದ ನಾನು ಜೋಪಾನವಾಗಿ ಕಾಯ್ದು ಇಟ್ಕೊಂಡಿದ್ದೆ ಈಗ ಕೊಡಬೇಕಾಗಿದೆ ಅದಕ್ಕೋಸ್ಕರ ನಾವಿಬ್ಬರು ಒಟ್ಟಿಗೆ ಇದನ್ನು ತೆಗೆದುಕೊಂಡು ಹೋಗಿ ಶರೀರವನ್ನು ದಖನ್ ಮಾಡಿರೋಣ ಅಂತ ಹೇಳಿ ಗಂಡ ಒಂದೇ ಸಮಯ ಅವಳ ಎದುರುಗಡೆ ಸಾಷ್ಟಾಂಗವಾಗಿ ಬಿಡ್ತಾನೆ ನೀನು ಹಜರತ್ ಅಂತ ಹೇಳ್ತಾರೆ ನೀನು ಕೇವಲ ಸಂತೆಯಲ್ಲ ಹಜರತ್ ಹಝರತ್ ಅಂದರೆ ಏನು ಗೊತ್ತಾ ಪ್ರೊಫೆಕ್ಟ್ ಅಂತ ದೂತ ದೇವದೂತರಿಗೆ ಹಜರತ್ ಅಂತ ಹೇಳ್ತಾರೆ ಇಸ್ಲಾಮ ಅಂತ ನೀನು ದೇವದೂತ ಅಂತ ಹೇಳಿ ಗಂಡ ಅವಳ ಪಾದಕ್ಕೆ ಎರಗಿಬಿಡ್ತಾನೆ ಅಂತಹ ಸ್ಥಿರಚಿತ್ತತೆಯಿಂದ ಸ್ವೀಕರಿಸುವಂತಹ ಮನೋಭಾವ ಈ ಭಕ್ತೆಯರಲ್ಲಿ ಭಕ್ತ ಭಗವದ್ ಭಕ್ತರಲ್ಲಿ ಇರ್ತದೆ ಯಾಕೆ ಅಂತ ಹೇಳಿದ್ರೆ ಅವರು ಮುಂಚಿನಿಂದ ಮನಸ್ಸನ್ನು ಅದೇ ರೀತಿ ಅವರು ತೆಗೆದುಕೊಂಡು ಹೋಗ್ತಾರೆ ಯಾವುದೂ ತಮ್ಮದಲ್ಲ ಮೊದಲೂ ತಮ್ಮದಲ್ಲ ಮಧ್ಯದಲ್ಲೂ ತಮ್ಮದಲ್ಲ ಕೊನೆಯಲ್ಲೂ ತಮ್ಮದಲ್ಲ ನಾನು ಇದ್ದಕ್ಕಿದ್ದ ಹಾಗೆ ಸಂತನ ಆಗ್ತೇನೆ ಅಂದ್ರೆ ಸಾಧ್ಯವಿಲ್ಲ ಮೊದಲು ಸರಿಯಾದ ಮೋಹವನ್ನು ಬೆಳೆಸ್ಕೊಂಡು ಬಿಟ್ಟು ಮಧ್ಯದಲ್ಲೂ ಮೋಹವನ್ನು ಬೆಳೆಸಿಕೊಂಡು ಕೊನೆಯಲ್ಲಿ ಮಾತ್ರ ಹೀಗೆ ಕೈ ಬಿಟ್ಬಿಡ್ತೇನೆ ಅಂದರೆ ಯಾವ ಯಾವ ಪುರುಷ ಸಾಧ್ಯವಿಲ್ಲ ಮುಂಚೂ ಆ ಅಸಂಗವನ್ನ ಅಭ್ಯಾಸ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಬರ್ಬೇಕು ಆವಾಗ ಕೊನೆಯೇ ಗಳಿಗೆಯಲ್ಲೂ ಕೂಡ ಆ ಅಸಂಗರಾಗಿಯೇ ಇರ್ತೇವೆ ಶ್ರೀರಾಮಕೃಷ್ಣ ಹೇಳಿದ ಹಾಗೆ ಕೆಸರು ಮೀನು ಕೆಸರಲ್ಲೇನೋ ವಾಸಿಸ್ತದಂತೆ ತಿಳ್ಕೊಡ್ತಾರೆ ಎಲ್ಲರೂ ಹೇಳ್ತಾರೆ ಕೆಸರು ಮೀನು ಅಂತ ಆದ್ರೆ ಅದರ ಮೈಯಲ್ಲಿ ಒಂದು ಇನ್ನಿತಾದ್ರೂ ಕೆಸರಿದೆ ತೋರಿಸ್ಬೇಡಿ ಕೆಸರಿಂದ ಅಷ್ಟು ಸ್ವಚ್ಛವಾಗಿ ಇರ್ತದಂತೆ ಆ ರೀತಿಯಲ್ಲಿ ಈ ಸಂಸಾರವನ್ನು ಇರಬೇಕು ಶೋಕಕ್ಕೆ ಅಂಟಿಕೊಳ್ಳದೆ ಅಂತ ಹೇಳಿ ಹೇಳ್ತಾರೆ ಶ್ರೀ ಕೃಷ್ಣ ಕೂಡ ಪಾಂಡವರ ಬಗ್ಗೆ ಹೇಳ್ತಾನೆ ಯಾಕೆ ನನಗೆ ಪಾಂಡವರು ಇಷ್ಟ ಅವ್ನು ಹೇಳ್ತಾನೆ ಗತಾರ್ಥ ನಾನು ಶೋಚನ ಏನೇನು ಕರ್ಕೊಂಡಿದ್ರೋ ಅದರ ಬಗ್ಗೆ ಅವರು ಏನು ಒಂದಿಂತು ಅಯ್ಯೋ ಇದು ಹೋಯ್ತದಪ್ಪ ಅಯ್ಯೋ ಅದು ಹೋಯ್ತದಪ್ಪ ಅಯ್ಯೋ ಇದು ಹೋಯ್ತದಪ್ಪ ಅಂತ ಹೇಳಿ ಯಾವತ್ತೂ ಶೋಕಿಸಿದ್ದಿಲ್ಲ ನಾ ಅರ್ಥ ಇದು ಬೇಕು ಭಗವಂತ ನನಗದು ಬೇಕು ನನಗೆ ಭಗವಂತ ಇದು ಬೇಕು ಅಂತ ಯಾವತ್ತೂ ಕೇಳಿದ್ದಿಲ್ಲ ವರ್ತಮಾನೇನ ವರ್ತಂತೆ ಹೇಗಿದ್ದಾರೋ ಹಾಗೆಯೇ ಇರ್ತಾರೆ ವರ್ತಮಾನೇನ ವರ್ತಂತೆ ಹಿಂದಿದ್ದ ಕುರಿತನ್ನು ಯೋಚನೆ ಮಾಡುವುದಿಲ್ಲ ಮುಂದೆ ಹೀಗಾಗಬೇಕ ಅನ್ನೋದು ಕುರಿತು ಯೋಚನೆ ಯಾಕಂದ್ರೆ ಅವ್ರು ಗೊತ್ತಿದೆ ನಾನು ಅವರ ಯೋಗಕ್ಷೇಮಿ ಯಾವಾಗ ನೋಡ್ಕೊಳ್ತೇನೆ ನನ್ನ ಮೇಲೆ ಭರವಸೆಯನ್ನು ಇಟ್ಟು ಜೀವನವನ್ನು ನಡೆಸ್ತಾ ಇದ್ದಾರೆ मे पांडवा पांडवर अत्यंत प्रियर अंत भगवं भगवदगी प्रतिज्ञमी हनर अध्याति शुभाशु परितगी भक्तिमा ये प्रिय भक्त नत्यंत प्रियर अंतर्रे नृष्यति ಏನಾದರೂ ಬೇಕಿದ್ದು ಸಿಕ್ಕದಾಗ ಆಹಾ ಸಿಕ್ತಲ್ಲ ಅಂತ ಹೇಳಿ ಖುಷಿ ನ ದ್ವೇಷ ಯಾವಾಗ ಅನನುಕೂಲವಾದ ಬಂತೋ ಅಯ್ಯೋ ಪ್ರಾರಬ್ಧ ಯಾಕೆ ಬಂತೋ ಏನೋ ಅನ್ನೋ ದ್ವೇಷ ಈ ದ್ವೇಷ ಮಾಡದೇ ಇರ್ತಕ್ಕಂಥದ್ದು ನ ಶೋಚತಿ ಅಯ್ಯೋ ಹೀಗಾಯ್ತಲ್ಲಪ್ಪ ಅಂತ ಶೋಕಿಸೋರು ನ ಕಾಂಕ್ಷತಿ ಅದು ಬೇಕು ಇದು ಬೇಕು ಅಂತಕ್ಕಂಥದ್ದು ಪರಿತ್ಯಾಗಿ ಶುಭ ಮತ್ತೆ ಅಶುಭ ಎರಡು ಒಂದೇ ಅವರ ಮನಸ್ಸಿಗೆ ಶುಭವಾದ ಬಂದಾಗ ಖುಷಿಯಾಗೋದಿಲ್ಲ ಅಶುಭವಾದ ಬಂದಾಗ ಅಯ್ಯೋ ಈಗ ಬಂತು ಅನ್ನೋದಿಲ್ಲ ಎರಡರಂದು ಸಮಚಿತ್ತ ಯಾರಿಗಿರ್ತದೋ ಭಕ್ತಿ ಮಾನ್ ಅಂತ ಭಕ್ತಿ ಬೀಳುವಂಥವನು ನನಗೆ ಯಾವನಿದ್ದಾನೋ ಅವನಿಗೆ ನನಗೆ ಅತೀವ ಪ್ರಿಯನು ಅಂತ ಹೇಳಿ ಭಗವಂತ ಇಲ್ಲಿ ಪ್ರತಿಜ್ಞೆ ಮಾಡಿದಾನೆ ಅದನ್ನೇ ಇಲ್ಲಿ ಇಲ್ಲಿಯೂ ಕೂಡ ಇಷ್ಟು ಹೇಳಿ ನ ಶೋಚತಿ ಅನ್ನೋದಕ್ಕೆ ನಾವು ಇವತ್ತು ಅರ್ಥವನ್ನು ಹೊಂದಾಯಿತು ಮುಂದಿನ ತರಗತಿಯಲ್ಲಿ ನೇಷ್ಠಿ ನ ರಮತೆ ನ ಉತ್ಸಾಹಿ ಭವತಿ ಅಂದರೆ ಏನು ಹೇಗೆ ಭಕ್ತರು ಇದನ್ನು ಆಚರಿಸ್ತಾರೆ ಅನ್ನೋದನ್ನ ನಾವು ನೋಡೋಣ ಓಂ ಊರ್ಮದ್ ಪೂರ್ಣಮಿ ದಂ ಪೂರ್ಣಮ್ಚತೆ ಪೂರ್ಣಸ್ಯ ಪೂರ್ಣ ಪೂರ್ಣಮೇವಶಿಷ್ಯತೆ ಓಂ ಶಾಂತಿಶಾಂತಿಶಾಂತಿ ಹರಿ ಓಂ ತತ್ಸೀಕೃಷ್ಣರ್ಪಣಸ್ತು